ಧರ್ಮಸ್ಯವಧರ್ಮಸ್ವೂ ಅವತಾರೇ ನಮಃ ವಸುದೆ ವಸುತ ಕಂಸಚಾರ್ದನ ದೇವೀ ಪರಮಂದ್ ಕೃಷ್ಣ ವಂದೇ ಜಗತ್ ಿಷ್ಠನ ತಾರ ಶಕ್ ಪೌತ್ರಮಕಲ್ಮಷರಾತ್ಮಜ ವಂದೆ ಶುಕತಾತಂತಪೋಧಿ ಪಾರ್ಥ ಪ್ರತಿಬೋಧಿ ಭಗವತ ನಾರಾಯಣಿನ ಸ್ ವ್ಯಾಸಿನ ಗ್ರಿ ಪುರಮುನ ಮಧ್ಯೆ ಮಹಾಭಾರತ ಅದ್ವೈತೃತವರ್ಷಿಣೀ ಭಗವತೀ ಅಷ್ಟಾಧಾಧ್ಯಾಂ ಅಂಬ ಅನುಸಂದಿ ಭಗವದ್ಗೀತೆ ೇಷಿ ನಮ್ಮ ಕಳೆದ ಉಪನ್ಯಾಸದಲ್ಲಿ ಕರ್ಮಯೋಗದಲ್ಲಿ ಭಗವಂತ ಅಸಕ್ತ ಬುದ್ಧಿಯಿಂದ ಯಾವ ರೀತಿ ಕರ್ಮ ಮಾಡಬೇಕು ಆ ಅಸಕ್ತ ಬುದ್ಧಿಯಿಂದ ಕರ್ಮ ಮಾಡ್ತಕ್ಕಂತಹ ರೀತಿಯನ್ನು ವಿವರಿಸ್ತಾ ಕೇವಲ ಸಂಸಾರದಿಂದ ಹೊರಗೆ ಹೋದರೆ ಮಾತ್ರ ಈ ಜ್ಞಾನ ಅಂತಕ್ಕಂಥದ್ದು ಸಿಗ್ತದೆ ಅಥವಾ ಈ ಪರಮಾತ್ಮ ದರ್ಶನ ಆಗುತ್ತೆ ಅಂತ ಇಲ್ಲವೇ ಇಲ್ಲ ಸಂಸಾರದಲ್ಲಿ ಇದ್ದರೂ ಕೂಡ ಯಾವ ರೀತಿಯಲ್ಲಿ ಕರ್ಮಯೋಗವನ್ನು ಆಚರಿಸ್ತಾ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅದೇ ಪರಮಪದವನ್ನು ಹೊಂದಬಹುದು ಅನ್ನೋದಕ್ಕೆ ಜನಕಾದಿಗಳ ಉದಾಹರಣೆಯನ್ನು ಕೊಡ್ತಾನೆ ನಂತರ ಅಷ್ಟೂ ಸಾಲದಂತೆ ಲೋಕ ಸಂಗ್ರಹದ ಮಾತನ್ನ ಎತ್ತಾನೆ ಅಲ್ಲಿ ನಾವು ಲೋಕ ಲೋಕಸಂಗ್ರಹ ಅಂತ ಹೇಳಿದರೆ ಲೋಕಕ್ಕೆ ಒಂದು ಮಾದರಿಯನ್ನು ಕೊಡ್ತಕ್ಕಂಥದ್ದು ಲೋಕಕ್ಕೆ ಒಂದು ಮಾಡಲನ್ನು ಕೊಡ್ತಕ್ಕಂಥದ್ದು ಯಾಕೆ ಮಾಡಲನ್ನು ಕೊಡಬೇಕು ಅಂತ ಹೇಳಿದರೆ ಇಡೀ ಲೋಕ ಅಂತಕ್ಕಂಥದ್ದು ಇಮಿಟೇಷನ್ ಮೇಲೆ ನಿಂತಿರ್ತದೆ ಸಣ್ಣ ಸಣ್ಣ ಮಕ್ಕಳು ತಮ್ಮ ತಂದೆ ತಾಯಿಗಳನ್ನ ಇಮಿಟೇಟ್ ಮಾಡ್ತಾರೆ ತಮ್ಮ ಹಿರಿಯ ಸಂಬಂಧಿಕರನ್ನ ಇಮಿಟೇಟ್ ಮಾಡ್ತಾರೆ ಅದು ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನಮ್ಮ ಯಾವುದಾದ್ರೂ ಒಂದು ಈ ಆಲೋಚನೆಯ ಧಾಟಿಯನ್ನೋ ವ್ಯವಹಾರದ ಧಾಟಿಯನ್ನೋ ನೋಡಿದಾಗಿದೆ ಹೇಗೆ ನಮಗೆ ಬಂತು ಅಂತ ನೋಡಿದಾಗ ಅದನ್ನ ಸ್ವಲ್ಪ ಕೆದಕಿ ತೆಗೆದಾಗ ನಮಗೆ ಗೊತ್ತಾಗತ್ತೆ ಅದರ ಮೂಲ ಯಾವುದೋ ಒಂದು ಅನುಕರಣೆಯಿಂದ ಮೊಟ್ಟ ಮೊದಲಿನಾಗಿ ಸಣ್ಣ ಮಕ್ಕಳು ಕಲಿಯುವುದೇ ಆ ರೀತಿಯಲ್ಲಿ ಬಾಲಬುದ್ಧಿಯವರು ಹೀಗೆ ದೊಡ್ಡವರಾದವರು ಎಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಇನ್ನೊಬ್ಬರಿಗೆ ಇನ್ನೊಬ್ಬರಿಗೋಸ್ಕರ ಯಾವ ರೀತಿಯಲ್ಲಿ ಬದುಕಬೇಕಾಗತ್ತೆ ಅನ್ನೋದು ಅಲ್ಲಿ ನಮಗೆ ಗೊತ್ತಾಗುತ್ತೆ ರೆಸ್ಪಾನ್ಸಿಬಿಲಿಟಿ ಇನ್ನೊಬ್ಬರಿಗೋಸ್ಕರ ಬದುಕ್ತಕ್ಕಂಥದ್ದು ಅಲ್ಲಿ ನಮಗೆ ಗೊತ್ತಾಗುತ್ತೆ ನಾವು ಗೊತ್ತಿದೆಯೋ ಗೊತ್ತಿಲ್ಲವೋ ಸತತವಾಗಿ ಇನ್ನೊಬ್ಬರಿಗೆ ಮಾದರಿ ಆಗ್ತಾ ಇರ್ತೇವೆ ಕೆಟ್ಟ ಮಾದರಿಯಾದರೂ ಆಗ್ಬೋದು ಒಳ್ಳೆಯ ಮಾದರಿಯಾದರೂ ಆಗ್ಬೋದು ಆದ್ದರಿಂದ ಅದರಲ್ಲೂ ಕೂಡ ನಾವು ಬಹುಬೇಗ ಕಲಿತಕ್ಕಂತಹ ವಿಷಯಗಳು ನಮಗೆ ಯಾರ ಮೇಲೆ ಒಂದು ವಿಶ್ವಾಸವಿದೆಯೋ ಶ್ರದ್ಧೆ ಇದೆಯೋ ಪ್ರೀತಿ ಇದೆಯೋ ಗೌರವವಿದೆಯೋ ಅಂತಹ ವ್ಯಕ್ತಿಗಳ ನಡತೆಯನ್ನ ಆಲೋಚನಾ ಧಾಟಿಯನ್ನ ಮಾತನ್ನ ತಕ್ಷಣ ಹೇರ್ಕೊಂಡು ಬಿಡ್ತದೆ ಆದ್ದರಿಂದ ಇಲ್ಲಿ ಕೃಷ್ಣ ಪ್ರತಿಯೊಬ್ಬರಿಗೂ ಒಂದು ಎಚ್ಚರಿಕೆಯನ್ನ ಈ ಇಪ್ಪತ್ತೊಂದನೇ ಮಂತ್ರದಲ್ಲಿ ಕೊಡ್ತಾ ಹೇಳ್ತಾನೆ ಶ್ರೇಷ್ಠರಾದವರು ಶ್ರೇಷ್ಠರು ಅಂತ ಅನ್ಸ್ಕೊಳ್ಳುವವರು ಸಮಾಜದಲ್ಲಿ ಏನೇನನ್ನು ಆಚರಿಸ್ತಾರೆಯೋ ಯಾವ ಮಾತನ್ನ ಆಡ್ತಾರೆಯೋ ಯಾವ ರೀತಿ ಆಲೋಚನೆ ಮಾಡ್ತಾರೆಯೋ ಅವರ ಜೀವನದಲ್ಲಿ ಏನೇನು ನಡವಳಿಕೆ ಅಲ್ಲಿ ಕಾಣ್ ಅದೆಲ್ಲವನ್ನೂ ಕೂಡ ಇತರ ಜನರು ಅವರ ಬಗ್ಗೆ ಗೌರವ ಇರತಕ್ಕಂತಹ ಬೇರೆ ಜನರು ಅದನ್ನು ಕಣ್ಣು ಮುಚ್ಚಿಕೊಂಡು ಆಚರಿಸ್ತಾರೆ ಅನುಕರಣೆ ಮಾಡ್ತಾರೆ ಅಂತ ಆದ್ದರಿಂದ ನೀನು ಒಂದು ವೇಳೆ ಕರ್ಮ ಮಾಡದೆ ನಿನ್ನ ಮನಸ್ಸಿನಲ್ಲಿ ಕರ್ಮದ ಸಂಸ್ಕಾರವಿದ್ದೂ ಕೂಡ ಭೋಗದ ಸಂಸ್ಕಾರವಿದ್ದೂ ಕೂಡ ಕಾಡಿಗೆ ಹೋಗಿ ನಾನು ಈ ಸಮಾಜಕ್ಕೂ ನನಗೂ ಕಟ್ ಆಫ್ ಅನ್ನುವ ರೀತಿಯಲ್ಲಿ ಬದುಕ್ತೀನಿ ಅಂತ ಹೇಳಿದ್ರೆ ನಾಳೆ ನಿನ್ನನ್ನು ನೋಡಿಕೊಂಡು ಉಳಿದವರು ಕೂಡ ಸಮಾಜದ ಕಾರ್ಯವನ್ನು ಬಿಟ್ಟು ಬಿಟ್ಟು ತಾವು ಹೋಗಿ ಇರ್ತಾರೆ ಆದರೆ ತಂಪಾಡಿಗೆ ತಾವು ಹೋಗಿ ಅಲ್ಲಿ ಕಾಡಿನಲ್ಲಿ ಇರ್ತಾರೆ ಅಂದ ಮಾತ್ರಕ್ಕೆ ಅವರೇನು ದೊಡ್ಡ ಜ್ಞಾನಿಗಳಲ್ಲ ಅವರ ಮನಸ್ಸಿನಲ್ಲಿ ಅನೇಕ ಭೋಗದ ಸಂಸ್ಕಾರಗಳಿರ್ತದೆ ಆ ಪರ್ಫೆಕ್ಷನ್ ಅನ್ನೋದು ಇನ್ನೂ ಬಂದಿರುವುದಿಲ್ಲ ಆಗ ಅವರು ತಮಗೆ ತಾವೇ ಮೋಸವನ್ನು ಮಾಡಿಕೊಳ್ತಾರೆ ಹೀಗಾಗಿ ಇಡೀ ಸಮಾಜ ಅಂತಕ್ಕಂಥದ್ದು ಭ್ರಷ್ಟವಾಗತ್ತೆ ಆ ಸಮಾಜದಲ್ಲಿ ಪ್ರತಿಯೊಬ್ಬರೂ ಮಾಡ್ತಕ್ಕಂತಹ ಅವರ ಕೆಲಸಗಳಲ್ಲಿ ಸಂಕರ ಮಿಕ್ಸ್ಚರ್ ಸಂಕರ ಯಾರು ಯಾವುದರಲ್ಲಿ ಅಧಿಕಾರವಿಲ್ಲವೋ ಅವರು ಅದನ್ನು ತೆಗೆದುಕೊಳ್ತಾರೆ ಸಾಮಾನ್ಯವಾಗಿ ನಮಗೆ ಒಂದು ಭ್ರಮೆ ಇರುತ್ತೆ ದೂರದ ಬೆಟ್ಟ ನುಣ್ಣಿಗೆ ಅಂತ ಕೇಳಿದ್ವಿ ಆ ಕೆಲವರಿಗೆ ಅಯ್ಯೋ ಈ ಕೆಲಸ ನನ್ಗೆ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ದಿತ್ತಪ್ಪ ಎಷ್ಟು ಆರಾಮಾಗಿದೆ ಕೆಲಸ ಅಂತ ಅಲ್ಲಿರೋರಿಗೆ ಅಯ್ಯೋ ಇವ್ರ ಕೆಲಸ ಎಷ್ಟು ಚೆನ್ನಾಗಿರುತ್ತಪ್ಪ ಆ ಕೆಲಸ ಸಿಕ್ಕಿದ್ರೆ ಎಷ್ಟು ಆರಾಮಾಗಿ ನೆಮ್ಮದಿಯಾಗಿ ಹಾಯಾಗಿ ಜುಮ್ಮಾಗಿ ಇರ್ಬೋದಿತ್ತಪ್ಪ ಅಂತ ಇಬ್ಬರಿಗೂ ಅವರವರ ಕೆಲಸವಾದ ಕೆಲಸದ ಬಂಡವಾಳ ಅವರವ್ರಿಗೆ ಗೊತ್ತಿದೆ ಆದರೆ ಇನ್ನೊಬ್ರಿಗೆ ಅದು ಗೊತ್ತಾಗೋದಿಲ್ಲ ಯಾವಾಗ ದೂರದ ಬೆಟ್ಟ ನುಣ್ಣಿಗೆ ಅಂತ ಹೇಳುವುದು ಸರಿಯೇ ಆ ಕೆಲಸದಲ್ಲಿ ಇರ್ತಕ್ಕಂತಹ ಯಾವ ಕಷ್ಟ ತಪಸ್ಸು ಅದರ ಹಿಂದೆ ಇದೆ ಅಂತಕ್ಕಂಥದ್ದು ಈ ವ್ಯಕ್ತಿ ಗೊತ್ತಾಗುವುದಿಲ್ಲ ಪ್ರತಿಯೊಂದು ಕೆಲಸಕ್ಕೂ ಕೂಡ ನಮ್ಮಲ್ಲಿರ್ತಕ್ಕಂತಹ ಆಂತರಿಕ ಪ್ರಕೃತಿ ಅದು ಅನುಕೂಲವಾಗಿರಬೇಕು ಮತ್ತು ನಮ್ಮ ಸುತ್ತಮುತ್ತಲೂ ಇರ್ತಕ್ಕಂತಹ ಒಂದು ವಾತಾವರಣ ಅನುಕೂಲವಾಗಿರಬೇಕು ಹೀಗೆ ಅನುಕೂಲವಾಗಿದ್ದಾಗ ಆ ಕೆಲಸ ನಮ್ಮ ಸ್ವಧರ್ಮ ಅಂತ ಅನಿಸ್ಕೊಳ್ತದೆ ಆ ಒಂದು ಆಧಾರದ ಮೇಲೆಯೇ ಹಿಂದೆ ನಮ್ಮಲ್ಲಿ ವರ್ಣಾಶ್ರಮ ಧರ್ಮವನ್ನು ಮಾಡಿದ್ದು ಆದರೆ ನಂತರ ಕಾಲಕ್ರಮದಲ್ಲಿ ಕೇವಲ ಅದು ಬಾಹ್ಯಾಚರಣೆಯಲ್ಲಿಯೇ ಅದರ ಸಾರ್ಥಕತೆಯನ್ನು ಕಳೆದುಕೊಂಡು ಹೊ ಅದರ ಒಂದು ಸ್ಪಿರಿಟ್ ಏನಿದೆಯೋ ಅದರ ಎಸ್ಸೆನ್ಸ್ ಏನಿದೆಯೋ ಅದನ್ನು ಅದು ಬಿಟ್ಟುಬಿಟ್ಟು ಭ್ರಷ್ಟವಾಯಿತು ಆದ್ದರಿಂದ ನಮ್ಮ ಆಂತರಿಕ ಪ್ರಕೃತಿಯನ್ನು ವಿಕಾಸಗೊಳಿಸುವಂತಹ ಆ ವಾತಾವರಣದಲ್ಲಿ ಯಾವ ರೀತಿಯಲ್ಲಿ ನಾವು ನಮ್ಮ ಎಲ್ಲ ಇಂದ್ರಿಯಗಳನ್ನು ಕರ್ಮೇಂದ್ರಿಯನ್ನ ಜ್ಞಾನೇಂದ್ರಿಯನ್ನ ಮನಸ್ಸನ್ನು ಅತ್ಯಂತ ಕುಶಲತೆಯಿಂದ ಉಪಯೋಗಿಸುತ್ತಾ ಸಮಾಜದ ಉನ್ನತಿಗೋಸ್ಕರ ದುಡಿಯುತ್ತಾ ಹಾಗೆಯೇ ಜೊತೆ ಜೊತೆಗೆ ನಮ್ಮ ಆತ್ಮ ಸಾಕ್ಷಾತ್ಕಾರವನ್ನು ಹೇಗೆ ಮಾಡಿಕೊಳ್ಳುವುದು ಅನ್ನುವ ಈ ಒಂದು ನೀತಿಯನ್ನು ನಯವನ್ನು ನಡವಳಿಕೆಯನ್ನು ಕೃಷ್ಣ ಇಲ್ಲಿ ಅರ್ಜುನಿಗೆ ಹೇಳ್ಕೊಡ್ತಾ ಇದ್ದಾನೆ ಎತ್ತಿ ಹೇಳ್ತಾ ಇದ್ದಾನೆ ಇದು ಇರಲಿಲ್ಲ ಅಂತಲ್ಲ ಹಿಂದೆ ವೇದಕಾಲದಲ್ಲೂ ಇತ್ತು ಋಷಿಗಳು ಅದನ್ನೇ ಆಚರಿಸ್ತಾ ಬಂದಿದ್ದರು ಆದರೆ ಕಾಲಕ್ರಮೇಣ ಈ ಒಂದು ಟೀಚಿಂಗ್ಸ್ ಯಾವುದಿದೆಯೋ ಈ ಸಂದೇಶಗಳನ್ನು ಉಪದೇಶಗಳನ್ನು ತಪ್ಪಾಗಿ ಅರ್ಥೈಸಿಕೊಂಡು ಅಲ್ಲಲ್ಲೇ ಸೀಮಿತಗೊಳಿಸ್ತಾ ಎಲ್ಲ ಹಾಳು ಮಾಡಿಬಿಟ್ಟು ಪುನಃ ಇಂತಹ ಕರ್ಮಯೋಗಿ ಯೋಗೇಶ್ವರ ಹಾಗೂ ಆಚಾರ್ಯರ ಆಚಾರ್ಯರಾದಂತಹ ಕೃಷ್ಣ ಇದರ ಯಥಾರ್ಥ ಸ್ವರೂಪವನ್ನು ತಿಳಿಸುವ ಉದ್ದೇಶದಿಂದ ಅರ್ಜುನನ್ನು ನಿಮಿತ್ತ ಮಾಡಿಕೊಂಡು ಈಗ ಕರ್ಮಯೋಗದ ಉತ್ಕೃಷ್ಟತೆಯನ್ನು ಶ್ರೇಷ್ಠತೆಯನ್ನು ಇಲ್ಲಿ ಹೇಳ್ತಾ ಇದ್ದಾನೆ ಜನಕಾದಿಗಳ ಉದಾಹರಣೆ ಯಾಕಪ್ಪ ನನ್ನದೇ ಉದಾಹರಣೆ ನೀನ್ ತೆಗೆದುಕೋ ಒಂದು ಕೆಲಸ ಮಾಡಬೇಕಾದ್ರೆ ಸಾಮಾನ್ಯ ಮನುಷ್ಯನಿಗೆ ಅವನ ಹಿಂದೆ ಆ ಕೆಲಸದ ಹಿಂದೆ ಒಂದು ಉದ್ದೇಶ ಇರುತ್ತೆ ಆ ಉದ್ದೇಶ ಕಾಮದಿಂದ ಪ್ರಚೋದ ಪ್ರಚೋದಿತವಾಗಿರ್ತದೆ ಆದರೆ ನೋಡು ನನಗೆ ಯಾವ ಬಯಕೆಯೂ ಇಲ್ಲ ನನಗೆ ಇದು ಬೇಕು ಇದು ಬೇಡ ಅನ್ನೋದು ಇಲ್ವೇ ಇಲ್ಲ ಆದರೂ ಕೂಡ ನಾನು ಕೆಲಸ ಮಾಡ್ತಾ ಇಲ್ವೇನೋ ನನಗೆ ಇದು ಇಲ್ಲ ಮುಂದೆ ಪಡೆಯಬೇಕು ಅನ್ನೋದು ಯಾವುದೂ ಇಲ್ಲ ಆದರೂ ಕೂಡ ನಾನು ಕೆಲಸ ಮಾಡ್ತಾ ಇಲ್ವೇನು ಒಂದು ವೇಳೆ ನಾನು ಕೆಲಸ ಮಾಡದೆ ಹೋದರೆ ಈ ಇಡೀ ಜಗತ್ತಿನಲ್ಲಿ ವ್ಯವಸ್ಥೆ ಅನ್ನೋದು ಕೆಟ್ಟು ಹೋಗಿ ನಾನೇ ಈ ಜಗತ್ತಿನಲ್ಲಿ ಒಬ್ಬರು ಇನ್ನೊಬ್ಬರ ಧರ್ಮವನ್ನು ಆಚರಿಸುವಂತೆ ಮಾಡಿ ಕಲಸು ಮೇಲೋಗ್ರವನ್ನು ಮಾಡಿ ಹಾಳು ಮಾಡ್ತೇನೆ ಆ ಹಾಳು ಮಾಡಿದಂತಹ ದೋಷ ಸಮಾಜವನ್ನು ಹಾಳು ಮಾಡಿದಂತಹ ದೋಷ ಇಡೀ ಸಮಾಜಕ್ಕೆ ಇಡೀ ಲೋಕಕ್ಕೆ ಹಿರಿಯನಾದಂತಹ ನನ್ನ ಮೇಲೆ ಬರ್ತದೆ ಆದ್ದರಿಂದ ಆ ಉದ್ದೇಶವನ್ನು ಇಟ್ಕೊಂಡು ಲೋಕ ಸಂಗ್ರಹ ಅನ್ನುವಂತಹ ಒಂದೇ ಉದ್ದೇಶವನ್ನು ಇಟ್ಕೊಂಡು ನನಗೆ ಬೇಡದೆ ಹೋದರೂ ಕೂಡ ನಾನು ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾನೆ ಪುನಃ ಇಲ್ಲಿ ಇನ್ನೊಂದು ಅಂಶ ಮುಖ್ಯವಾದ ಅಂಶ ಏನು ಅಂತ ಹೇಳಿದ್ರೆ ಇಲ್ಲಿ ಮೇ ಪಾರ್ತವ್ಯ ತ್ರಿಷು ಲೋಕೇಶು ಕಿಂಚನ ನನವಾಪ್ತವ್ಯ ವರ್ತವಂ ವರ್ತೆ ಜಾತುಕರ್ಮಿ ಅತಂತ್ರ ಮಮ ವರ್ತ ಅನುವರ್ತಂತೆ ಮನುಷ್ಯಾ ಪಾತ್ರಸವಶ ಉತ್ಸೀದೇಯು ಇೋಕ ಚೇದ ಸಂಕರಸ ಕರ್ತ ಉಪಹನ್ಯಾ ಇಂತ ಹೇಳಿ ಜ್ಞಾನಿಯಾದವನಿಗೆ ಕರ್ಮವನ್ನ ಮಾಡಲೇಬೇಕು ಈ ಕರ್ಮವನ್ನು ಮಾಡಲೇಬೇಕು ಅಂತ ಇಲ್ಲವೇ ಇಲ್ಲ ವಿಧಿ ಇಲ್ಲ ರೂಲ್ ಇಲ್ಲ ಯಾಕೆ ರೂಲ್ ಎಲ್ಲ ಇರತಕ್ಕಂಥದ್ದು ಯಾರ ಮನಸ್ಸಿನಲ್ಲಿ ಬಯಕೆ ಇದೆಯೋ ಆಸೆ ಇದೆಯೋ ಅವರಿಗೆ ಮಾತ್ರ ರೂಲ್ ಯಾರ ಮನಸ್ಸಿನಲ್ಲಿ ಬಯಕೆಯೇ ಬಯಕೆಯೇ ಇಲ್ಲವೋ ಆಸೆಯೇ ಇಲ್ಲವೋ ಅವರಿಗೆ ಯಾವ ವಿಧಿಯೂ ಕೂಡ ತಟ್ಟುವುದಿಲ್ಲ ಇದು ಹೇಗೆ ಹೇಳ್ತೀರಾ ಅಂದರೆ ಸಾಮಾನ್ಯ ನೀವು ಒಂದು ಆಲೋಚನೆ ಮಾಡಿ ಸಮಾಜದಲ್ಲಿ ಒಂದು ವ್ಯವಸ್ಥೆ ಇಲ್ಲದೆ ಹೋದರೆ ನಮ್ಮ ಗತಿ ಏನಾಗುತ್ತೆ ಅಂತ ಸಮಾಜದಲ್ಲಿ ಇರ್ತಕ್ಕಂತಹ ಅನೇಕ ವ್ಯವಸ್ಥೆಗಳು ಏನಿದೆಯೋ ಅದು ಇಲ್ಲದೆ ಹೋದರೆ ಏನಾಗುತ್ತೆ ಅಂತ ಅದಕ್ಕೆ ಮಾರಲ್ ಪೊಲೀಸಿಂಗ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ಬೋದು ಮಾರಲ್ ಪೋಲಿಸಿ ಇಲ್ಲದೆ ಹೋದರೆ ಕಡೇ ಪಕ್ಷ ಅದಂತೂ ಇಲ್ವೇ ಇಲ್ಲ ಬಿಡಿ ಈಗ ಕಡೇ ಪಕ್ಷ ಪೋಲೀಸಿಂಗ್ ಇಲ್ಲದೆ ಹೋದರೆ ಹೊರಗಡೆ ಇರತಕ್ಕಂಥ ಸರಿಯಾದಂಥ ವ್ಯವಸ್ಥೆ ಲೀಗಲ್ ವ್ಯವಸ್ಥೆ ಇಲ್ಲದೆ ಹೋದರೆ ಏನಾಗುತ್ತೆ ಅನ್ನೋದನ್ನು ನಾವೇ ಈಗ ಜಗತ್ತಿನಲ್ಲಿ ಕಣ್ಣಾರೆ ಅನೇಕ ದೃಷ್ಟಾಂತಗಳಿಂದ ನೋಡ್ತಾ ಇದ್ದೇವೆ ಇದೆಲ್ಲ ವಿಧಿ ಹೀಗೆ ಇರಬೇಕು ಹೀಗೆ ಮಾಡಬಾರ್ದು ಈ ದಾರಿಯಲ್ಲೇ ಹೋಗಬೇಕು ಈ ದಾರಿಯಲ್ಲೇ ಹೋಗಬಾರ್ದು ಅಂತ ಈ ವಿಧಿಗಳನ್ನ ಯಾಕೆ ಒತ್ತು ಕೊಟ್ಟು ಹೇಳ್ತಾರೆ ಅಂದರೆ ಮನಸ್ಸಿನಲ್ಲಿ ಇರತಕ್ಕಂತಹ ಬಯಕೆಗಳಿಗೆ ಆಸೆಗಳಿಗೆ ಒಂದು ಅಂಕುಶವನ್ನು ತಂದು ಅದನ್ನು ವ್ಯವಸ್ಥಿತ ರೀತಿಯಲ್ಲಿ ಎಲ್ಲರ ಉದ್ಧಾರವನ್ನು ಏಕಪ್ರಕಾರವಾಗಿ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಅದೇ ಯಾರಿಗೆ ಯಾವ ಬಯಕೆಯೇ ಇಲ್ಲವೋ ಆಸೆಯೇ ಇಲ್ಲವೋ ಅವನು ಸಾಮಾನ್ಯವಾಗಿ ಸಮಾಜದ ಹಿತಕ್ಕೋಸ್ಕರವೇ ಬದುಕ್ತಾನೆ ಸಮಾಜಕ್ಕಾಗಿಯೇ ಬದುಕ್ತಾನೆ ಯಾಕೆಂದ್ರೆ ತನಗೆ ಬದುಕಬೇಕು ಅನ್ನುವಂತಹ ಯಾವ ಒಂದು ಉದ್ದೇಶವೇ ಅವನಲ್ಲಿಲ್ಲ ತನಗಾಗಿ ಬದುಕಬೇಕು ಅನ್ನುವಂತಹ ಉದ್ದೇಶವನ್ನು ನಿಶ್ಚಯ ಮಾಡುವುದು ಅವನ ಕಾಮ ಅವನ ಬಯಕೆ ಯಾರಲ್ಲಿ ಆ ಕಾಮ ಬಯಕೆ ಇಲ್ಲವೋ ಆಗ ತನಗಾಗಿ ಬದುಕಬೇಕು ಅನ್ನುವ ಒಂದು ಉದ್ದೇಶ ಅವನಲ್ಲಿ ಹಾಗಿದ್ರೂ ಕೂಡ ಆತ ಬದುಕ್ತಾನೆ ಅವಾಗ ಯಾವುದಕ್ಕೆ ಬದುಕ್ತಾನೆ ಅಂದ್ರೆ ಇನ್ನೊಬ್ಬರಿಗೋಸ್ಕರ ಬದುಕ್ತಾನೆ ಇನ್ನೊಬ್ಬರ ಏಳ್ಗೆಗೋಸ್ಕರ ಬದುಕ್ ಬದುಕ್ತಾನೆ ಸಮಾಜದ ಏಳ್ಗೆಗೋಸ್ಕರ ಬದುಕ್ತಾನೆ ಬಹುಜನ ಸುಖಕ್ಕೋಸ್ಕರ ಆತ ಬದುಕ್ತಾನೆ ಹಾಗೆ ಬದುಕುವಾಗ ಆತ ತನ್ನ ಜೀವನದಿಂದ ಇನ್ನಿತರ ಸಾಮಾನ್ಯ ಮನುಷ್ಯರಿಗೆ ಪಾಠ ಕಲಿಸ್ತಾನೆ ಆದ್ದರಿಂದ ಈ ಕರ್ಮ ಜ್ಞಾನಿಗೂ ಅಜ್ಞಾನಿಗೂ ಸಮವಾದರೂ ಕೂಡ ಜ್ಞಾನಿಯೋ ಕರ್ಮ ಮಾಡ್ತಾನೆ ಅಜ್ಞಾನಿಯೋ ಕರ್ಮ ಮಾಡ್ತಾನೆ ಇಬ್ರು ಹೊರಗಡೆ ನೋಡ್ಲಿಕ್ಕೆ ಒಂದೇ ರೀತಿಯಾಗೇ ಇರ್ತೈ ಏನಪ್ಪಾ ಏನ್ ವ್ಯತ್ಯಾಸವೇ ಗೊತ್ತ ಗೊತ್ತಾಗ್ತಾ ಇಲ್ವಲ್ಲ ಹೌದು ವ್ಯತ್ಯಾಸ ಗೊತ್ತಾಗಲ್ಲ ಯಾಕಂದ್ರೆ ಡಿಫ್ರೆನ್ಸ್ ಇರೋದು ಹೊರಗಡೆ ಅಲ್ಲ ಒಳಗಡೆ ರಿಸಲ್ಟ್ ಅಲ್ಲಿ ಗೊತ್ತಾಗತ್ತೆ ಒಂದೇನಾದ್ರೂ ಫೇಲ್ಯೂರ್ ಆದ್ರೆ ಜ್ಞಾನಿ ಯಾವ ರೀತಿಯಲ್ಲಿ ವ್ಯವಹರಿಸ್ತಾನೆ ಅಜ್ಞಾನಿ ಆದವನು ಸಾಧಾರಣ ಯಾವ ರೀತಿಯಲ್ಲಿ ವ್ಯವಹರಿಸ್ತಾರೆ ಅನ್ನೋದು ಗೊತ್ತಾಗುತ್ತೆ ಅಲ್ಲಿ ಆದ್ದರಿಂದ ಈ ಎರಡೂ ಕರ್ಮಗಳು ಒಂದೇ ಆಗಿ ಕಾಣುವುದರಿಂದ ಒಂದು ವೇಳೆ ಜ್ಞಾನಿಯಾದವನು ಈ ಕರ್ಮದಿಂದ ಯಾವ ಉಪಯೋಗವೂ ನನಗೆ ಇಲ್ಲ ಅಂತ ಹೇಳಿ ಸುಮ್ಮನೆ ಎದ್ದುಬಿಟ್ರೆ ಸಮಾಜದಲ್ಲಿ ಇನ್ನೊಬ್ಬರಿಗೆ ಅಂದರೆ ಇನ್ನೂ ಆಸೆ ಮನಸ್ಸಿನಲ್ಲಿ ಆಸೆ ಇದ್ದು ಬಯಕೆ ಇದ್ದು ಆ ಬಯಕೆಯನ್ನು ತೀರಿಸಿಕೊಳ್ಳಬೇಕು ಅಂದರೆ ಕೆಲಸ ಮಾಡಬೇಕು ಅನ್ನುವಂತಹ ಒಂದು ಮಾರ್ಗ ಅದರ ತಿಳುವಳಿಕೆ ಅವರಿಗೆ ಇದ್ದು ಕೂಡ ಆ ಕೆಲಸವನ್ನು ಮಾಡದೆ ಹೋದರೆ ಅಂಥವ್ರೇನ್ ಮಾಡ್ತಾರೆ ಇವರ ಸುಲಭ ಉದಾಹರಣೆಯನ್ನು ತೆಗೆದುಕೊಂಡು ತಾವು ಕೂಡ ಎಲ್ಲ ಕರ್ತವ್ಯವನ್ನು ಬದಗಿ ಇಟ್ಟು ಸಮಾಜದಲ್ಲಿ ಸುಖಕ್ಕೋಸ್ಕರ ಬದುಕ್ತಾರೆ ಆಗ ಸಮಾಜ ಅಂತಕ್ಕಂಥದ್ದು ಈಗಿನ ಸಮಾಜವೂ ನೋಡಿ ಈಗಿನ ಸಮಾಜವೂ ಇದಲ್ಲ ಇದು ಒಂದು ನಿದರ್ಶನವಾಗಿದೆ ಆದರ್ಶವಾಗಿದೆ ಹಾಗಾಗಬಾರದು ಅನ್ನುವಂಥ ಉದ್ದೇಶದಿಂದ ಭಗವಂತ ಇಪ್ಪತ್ತೈದನೇ ಮಂತ್ರದಲ್ಲಿ ಹೇಳ್ತಾನೆ ಒಬ್ಬ ವಿದ್ವಾಂಸನ ಕರ್ತವ್ಯವೇನು ಸಮಾಜದಲ್ಲಿ ಅಂದ್ರೆ ಸಕ್ತಾಹ ಕರ್ಮಣಿ ಅವಿದ್ವಾಂಸ ಯಥಾ ಕುರುವಂತ ಭಾರತ ಕುರಿಯಾದ ವಿದ್ವಾಂ ತಥಾ ಆಸ ಅಸಕ್ತಃ ಚಿಕೀರ್ಷು ಲೋಕ ಸಂಗ್ರಹಂ ಏನು ಅನ್ನೋದನ್ನ ಇನ್ನೂ ಚೆನ್ನಾಗಿ ವಿಸ್ತಾರವಾಗಿ ಈ ಮಂತ್ರದಲ್ಲಿ ಆತ ಹೇಳ್ತಾ ಇದ್ದಾನೆ ಅವಿದ್ವಾಂಸ ಅಂದರೆ ಅವಿ ಅಜ್ಞಾನಿಗಳು ಯಾರಿಗೆ ತಮ್ಮ ಸ್ವರೂಪದ ಸಾಕ್ಷಾತ್ಕಾರ ಇನ್ನೂ ಆಗಿಲ್ಲವೋ ತಮ್ಮ ಉದ್ದೇಶ ಇನ್ನೂ ಕ್ಲಿಯರ್ ಆಗಿಲ್ಲವೋ ಅಂಥವರು ಅವಿದ್ವಾಂಸರು ಅಂಥವರು ಸಾಮಾಜಿಕ ಜೀವನದಲ್ಲಿ ದೈನಂದಿನ ಜೀವನದಲ್ಲಿ ಯಥ ಹೇಗೆ ಸಕ್ತಾಹ ಕರ್ಮಕ್ಕೆ ಕರ್ಮ ಫಲಕ್ಕೆ ಅಂಟಿಕೊಂಡು ಎಷ್ಟು ಆಸಕ್ತಿಯಿಂದ ಕರ್ಮವನ್ನು ಒಂದು ಕರ್ಮವನ್ನು ಮಾಡ್ತಾರೆಯೋ ಹೇ ಭಾರತ ತಥಾ ಹಾಗೆಯೇ ವಿದ್ವಾಂಸ ಜ್ಞಾನಿಗಳು ಯಾರಿಗೆ ತಮ್ಮ ಜೀವನ ಜೀವನದ ಉದ್ದೇಶ ಗೊತ್ತಿದೆಯೋ ಯಾರು ಕರ್ಮಕ್ಕೋಸ್ಕರ ಕರ್ಮವನ್ನು ಮಾಡ್ತಾ ಇಲ್ವೋ ಇನ್ನೊಬ್ಬರ ಒಂದು ಹೇಳಿಕೆಗೋಸ್ಕರ ಕರ್ಮವನ್ನು ಮಾಡ್ತಾ ಇದ್ದಾರೆಯೋ ಅಂತಹ ವಿದ್ವಾಂಸರು ಏನ್ ಮಾಡಬೇಕ ಏನ್ ಮಾಡಬೇಕು ಅಂತ ಹೇಳಿದರೆ ಚಿಕೀರ್ಷು ಕೆಲಸವನ್ನು ಮಾಡುವ ಇಚ್ಛೆಯಿಂದ ಕರ್ಮ ಕುರಿಯ ಕರ್ಮವನ್ನು ಮಾಡಬೇಕು ಕೆಲಸವನ್ನ ಮಾಡುವ ಇಚ್ಛೆಯಿಂದ ಕೆಲಸವನ್ನು ಮಾಡಬೇಕು ಯಾಕೆ ಹೀಗೆ ಕೆಲಸವನ್ನು ಮಾಡಬೇಕು ಅಂತ ಹೇಳಿದರೆ ಆತ ಹೇಳ್ತಾನೆ ನ ಬುದ್ಧಿಭೇದ ಜನಯೇತ್ ಅಜ್ಞಾನ ಕರ್ಮಸಂಗೀನಾಂ ಜೋಷಯೇತ್ ಸರ್ವಕರ್ಮಣಿ ವಿದ್ವಾನ್ ಯುಕ್ತ ಸಮಾಚರನ್ ಬುದ್ಧಿಭೇದ ಜನ ಏತು ಬುದ್ಧಿಭೇದವನ್ನು ಉಂಟು ಮಾಡಬಾರ್ದಂತೆ ಬುದ್ಧಿಭೇದ ಅಂದರೆ ಏನು ಬುದ್ಧಿಭೇದ ಅಂದರೆ ಏನು ಬುದ್ಧಿಯಲ್ಲಿ ಭೇದ ಮನಸ್ಸಿನಲ್ಲಿ ಇರೋದು ಒಂದು ಆಚರಣೆಯಲ್ಲಿ ಮಾಡೋದು ಇನ್ನೊಂದು ಅದು ಬುದ್ಧಿಭೇದ ಮನಸ್ಸಿನಲ್ಲಿ ಪ್ರಾಪಂಚಿಕದ ಕಡೆ ಒಲವು ಆಚರಣೆಯಲ್ಲಿ ತಪಸ್ಸಿನ ಕಡೆಗೆ ಒಲವು ಸುಮ್ಮನೆ ಎದ್ಬಿಟ್ರೆ ಆಯಿತು ಅಂತ ನಮ್ಮ ಕರ್ಮವನ್ನು ಮಾಡದೆ ಸುಮ್ಮನೆ ಎದ್ಬಿಟ್ರೆ ಆಯಿತು ಇದು ಬುದ್ಧಿಭೇದ ಈ ಬುದ್ಧಿಭೇದ ಅಂತಕ್ಕಂಥದ್ದು ಅತ್ಯಂತ ದುಷ್ಟವಾದಂತಹ ಬುದ್ಧಿ ಅತ್ಯಂತ ದುಷ್ಟಕರವಾದದ್ದು ಸಮಾಜವನ್ನು ಎಲ್ಲ ರೀತಿಯಲ್ಲೂ ಕಲುಷಿತ ಮಾಡುವಂತಹ ಬುದ್ಧಿ ಬುದ್ಧಿಭೇದ ಈ ಬುದ್ಧಿಭೇದವನ್ನು ಇನ್ನಿತರ ಜನರು ಹೇಗೆ ಕಲಿತಾರೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಬುದ್ಧಿ ಇರುವುದಿಲ್ಲ ಅವರಿಗೆ ಆದ್ದರಿಂದಲೇ ಅವರು ಅತ್ಯಂತ ಸುಲಭವಾಗಿ ಈ ಜ್ಞಾನಿಗಳ ಹೊರಗಿನ ಆಚರಣೆಯನ್ನು ಕಂಡು ಅದನ್ನು ಇಮಿಡಿಯೇಟ್ ಅನುಕರಣೆ ಮಾಡುವಂತಹ ಒಂದು ದೆಸೆಯಲ್ಲಿ ಅವರ ಹೊರಗಿನ ಅಂಶವನ್ನು ಮಾತ್ರ ತೆಗೆದುಕೊಂಡು ಅವರ ಒಳಗಿನ ಜ್ಞಾನವನ್ನು ಬಿಟ್ಟುಬಿಟ್ಟು ತಾವೂ ಕೂಡ ಮೋಸ ಹೋಗ್ತಾರೆ ಬುದ್ಧಿ ಬುದ್ಧಿಭೇದ ಉಳ್ಳಂತಹ ಕರ್ಮದಲ್ಲಿ ಅಟ್ಯಾಚ್ಮೆಂಟ್ ಇರ್ತಕ್ಕಂತಹ ಕರ್ಮ ಸಂಗೀನ ಕರ್ಮದಲ್ಲೇ ಆಸಕ್ತರಾಗಿರ್ತಕ್ಕಂತಹ ಅಜ್ಞಾನ ಅಜ್ಞಾನಿಗಳ ಅವರ ಸ್ಥಿತಿ ಅವರಿಗೋಸ್ಕರ ನೀನು ಕರ್ಮವನ್ನು ಮಾಡಬೇಕು ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಜೋಷೆಯೇ ಸರ್ವ ವಿದ್ವಾನ್ ಯುಕ್ತ ಸಮಾಚರನ್ ಇದು ವೆರಿ ಇಂಪಾರ್ಟೆಂಟ್ ಯಾವ ರೀತಿಯಲ್ಲಿ ಕೆ ಕೆಲಸ ಮಾಡಬೇಕು ಅಂದರೆ ಅವರಿಗೆ ಸೋಮಾರಿಗಳಿಗೆ ಕೆಲಸದಲ್ಲಿ ಆಸಕ್ತಿಯನ್ನು ಮೂಡುವಂತೆ ಕೆಲಸದಲ್ಲಿ ರುಚಿಯನ್ನು ಹುಟ್ಟಿಸುವಂತೆ ಮಾಡಬೇಕು ಜೋಷ ಏ ಜೋಷ ಪ್ರೀತಿ ಸೇವನೆಯೋಹೋ ಅಂತ ಅರ್ಥ ಜುಷ ಪ್ರೀತಿ ಸೇವನೆಯೋಹೋ ಪ್ರೀತಿ ಮತ್ತು ಸೇವನೆ ಅದರ ಅರ್ಥ ಜೋಶ ಏತಂದರೆ ಕೆಲಸದಲ್ಲಿ ಪ್ರೀತಿ ಹುಟ್ಟಿಸುವಂತೆಯೂ ಕೆಲಸವನ್ನ ಸೇವಿಸುವಂತೆಯೂ ಈ ಜ್ಞಾನಿಯಾದವರು ಕರ್ಮವನ್ನು ಮಾಡಬೇಕಂತ ಈ ಪುತ್ತೂರು ನಮ್ಮ ಮಂಗಳೂರು ಹೋಗೋ ಸೈಡ್ನಲ್ಲಿ ಪುತ್ತೂರು ಅಂತ ಊರು ಬರುತ್ತೆ ಸೌತ್ ಕೇಂದ್ರದಲ್ಲಿ ಅಲ್ಲಿ ಒಂದು ಈಗ ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷದ ಹಿಂದೆ ಒಬ್ರು ದೊಡ್ಡ ಜ್ಞಾನಿಗಳಿದ್ರು ಅವರನ್ನ ಪುತ್ತೂರಜ್ಜ ಅಂತ ಕರಿತಾ ಇದ್ವಿ ದೊಡ್ಡ ಜ್ಞಾನಿಗಳು ಅವರು ಅವರಿಗೆ ಇದ್ದಕ್ಕಿದ್ದ ಹಾಗೆ ಲೈಫ್ ಚೇಂಜ್ ಆಯಿತು ಆಮೇಲೆ ಏನೋ ಸುಮಾರು ಕತೆ ಇದೆ ಅದು ಹಾಗೆ ಅವರು ಮಹಾಜ್ಞಾನಿಗಳು ಆದರೆ ಅವರ ಹತ್ರ ಬಂದವರನ್ನೆಲ್ಲ ಹೇಗೆ ಕೆಲಸ ಮಾಡಿಸ್ತಿದ್ರು ಅಂದರೆ ಒಂದು ನಿಮಿಷ ಸುಮ್ಮನೆ ಕೂಡದಿದ್ದಂತೆ ಅವ್ರಿಗೆಲ್ಲ ಕೆಲಸ ಮಾಡಿಸ್ತಿದ್ರು ಅಲ್ಲಿನ ಆಶ್ರಮದ ಕೆಲಸಗಳನ್ನೆಲ್ಲ ಅಚ್ಚುಕಟ್ಟಾಗಿ ಅವರ ಎಷ್ಟು ಆ ದೃಷ್ಟಿ ಎಷ್ಟು ಸೂಕ್ಷ್ಮವಾದ ದೃಷ್ಟಿ ಅಂದ್ರೆ ಆ ಕೆಲಸದಲ್ಲಿ ಅವನ್ ಯಾವ ರೀತಿ ಶ್ರದ್ಧೆ ವಹಿಸ್ತಿದ್ದ ಅನ್ನೋದನ್ನ ಅವ್ರ ದೃಷ್ಟಿ ಗಮನಿಸ್ತಾ ಇತ್ತು ತಮಗೋಸ್ಕರ ಕೆಲಸ ಮಾಡಿಸ್ತಾ ಇರಲಿಲ್ಲ ಅವನು ಆಶ್ರಮಕ್ಕೋಸ್ಕರವೂ ಕೆಲಸ ಮಾಡಿಸ್ತಾ ಇರಲಿಲ್ಲ ನೋಡಿ ತಮಾಷೆ ಅವನಿಗೋಸ್ಕರ ಕೆಲಸ ಮಾಡಿಸ್ತಾ ಇದು ಜ್ಞಾನಿಗಳ ರೀತಿ ಕೆಲಸ ಮಾಡಿಸೋದು ಯಾಕೆ ಅಂತ ಹೇಳಿದ್ರೆ ತಮಗೋಸ್ಕರ ಕೆಲಸ ಮಾಡಿಸೋದಕ್ಕೆ ತಮಗೇನು ಬೇಕಾಗಿಲ್ಲ ಪಾಯಿಂಟ್ ನಂಬರ್ ಒನ್ ಸಮಾಜಕ್ಕೋಸ್ಕರ ಕೆಲಸ ಮಾಡಿಸೋದು ಅನ್ನೋದು ಕೂಡ ಅವರ ಒಂದು ಇದರಲ್ಲಿ ಇಲ್ವೇ ಇಲ್ಲ ಯಾಕೆ ಅಂದರೆ ಸಮಾಜ ಅನ್ನೋದು ಅವರ ಇದರಲ್ಲಿ ಕೇವಲ ಒಂದು ಹಂತ ಮಾತ್ರ ಮೃಗಗಳನ್ನು ಮನುಷ್ಯರನ್ನಾಗಿ ಮಾಡುವ ಒಂದು ಹಂತ ಮಾತ್ರ ಅದೇ ನಿಲ್ಲುವುದಿಲ್ಲ ಅವರ ದೃಷ್ಟಿಯಲ್ಲಿ ಸ್ವಾಮೀಜಿ ಹೇಳ್ತಾರೆ ಅಂತ ಸೊಸೈಟಿ ಇಸ್ ಓನ್ಲಿ a middle stage to develop us into ಗಾಡ್ಹುಡ್ ದೇವತ್ವಕ್ಕೆ ಏರಿಸುವಲ್ಲಿ ಈ ಮಾನವ ಸಮಾಜ ಅನ್ನೋದು ಒಂದು ಹಂತ ಮಾತ್ರ ಇದೇ ಗುರಿ ಅಲ್ಲ ಅನ್ನೋದು ಈ ಗುರಿಗೋಸ್ಕರ ಒದ್ದಾಡ್ತಾ ಇದೆ ಎಷ್ಟು ಒದ್ದಾಡ್ತಾ ಇದೆ ಮನುಷ್ಯರಾಗಲಿಕ್ಕೆ ನಮ್ಗೆ ಅಷ್ಟು ಕಷ್ಟ ಅಷ್ಟು ಒದ್ದಾಡ್ತಾ ಇದ್ದೀವಿ ಇನ್ನು ದೇವತ್ವಕ್ಕೆ ಏರೋದು ಅದು ಬೇರೆ ವಿಷಯ ಹಾಗೆ ಅವರು ಮಾಡಿಸ್ತಾ ಇದ್ದಿದ್ದು ಸಮಾಜಕ್ಕೋಸ್ಕರವೂ ಅಲ್ಲ ಯಾಕಂದರೆ ಸಮಾಜ ಯಾವತ್ತೂ ಕೂಡ ಉದ್ಧಾರ ಆಗುವುದಿಲ್ಲ ಸಮಾಜ ಅನ್ನುವುದು ಯಾವತ್ತೂ ಕೂಡ ಒಳಿತು ಕೆಡಕುಗಳ ಮಿಶ್ರಣವೇ ಸಮಾಜ ಒಳಿತು ಹೆಚ್ಚು ಕೆಡಕು ಕಡಿಮೆ ಕೆಡಕು ಹೆಚ್ಚು ಒಳಿತು ಕಡಿಮೆ ಇದು ಯಾವಾಗ ನೀವು ಸತ್ಯಯುಗ ತಗೊಳ್ಳಿ ನೀವು ತ್ರೇತಾಯುಗ ತಗೊಳ್ಳಿ ದ್ವಾಪರ ಯುಗ ತಗೊಳ್ಳಿ ಈಗ ಕಲಿಯುಗದ ಆದಿಯಲ್ಲಿ ತಗೊಳ್ಳಿ ಎಲ್ಲೂ ಕೂಡ ನಮ್ಮ ಪುರಾಣದಲ್ಲಿ ಆಗಲಿ ಎಲ್ಲೆ ನೀವು ನೋಡಿ ಯಾವತ್ತೂ ಕೂಡ ದುಷ್ಟ ಇರಲಿಲ್ಲ ಅನ್ನುವಂಥ ಸ್ಥಿತಿ ಇಲ್ಲ ಇತ್ತು ತಾರತಮ್ಯವಾಗಿ ಇತ್ತಷ್ಟೆ ಒನ್ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಈ ರೀತಿಯಲ್ಲಿ ಇರ್ತದೆ ಅದು ಪ್ಯೂರಾಗೆ ಒಂದೋ ಹಂಡ್ರೆಡ್ ಒಳ್ಳೆಯದು ಒಂದೋ ಹಂಡ್ರೆಡ್ ಪರ್ಸೆಂಟ್ ಇದ್ರೆ ಸಮಾಜವೇ ಅಲ್ಲ ನಾಶವಾಗುತ್ತೆ ಪ್ರಕೃತಿಯ ನಿಯಮ ಪ್ರಕೃತಿಯ ಸೂಕ್ಷ್ಮ ನಿಯಮ ಇದು Variety is is existence, monotony वेरइटी एक्सिटन मोनोटोनजे वैविध्यत जीवन ऐकत मरण इकृतली सामान्े सैनिक हमी इे नियम पत्ूरज ಮಾಡಿಸ್ತಾ ಇದ್ರು ಅವ್ರ ಹತ್ರ ಯಾವ ರೀತಿ ನೀನ್ ಕೆಲಸ ಮಾಡ್ತಿ ನಾನ್ ನೋಡ್ತೇನೆ ಮಾಡು ಅಂತ ಹಾಗೆ ಕೆಲಸ ಮಾಡಿಸಿ ಅವರು ಮೋಲ್ಡ್ ಮಾಡ್ತಾ ಇದ್ರು ಆ ಕೆಲ್ಸದಿಂದಲೇ ಆ ವ್ಯಕ್ತಿಯ ಮನಸ್ಸನ್ನು ಅರಿತು ಹೇಗೆ ಆತನ ಮನಸ್ಸಿಗೆ ಆತನ ಮನಸ್ಸಿಗೆ ಶಿಕ್ಷಣವನ್ನು ನೀಡ್ತಕ್ಕಂಥದ್ದು ಅಂತ ಇವ್ರಿಗೆ ಗೊತ್ತಾಗ್ತಾ ಹಾಗೆ ಇವರು ಕೂಡ ಕೆಲಸವನ್ನು ಮಾಡೋರು ಹಿಡ್ಕೊಂಡು ಗಿಡಕ್ಕೆ ನೀರು ಹಾಕೋದು ಅಷ್ಟು ವಯಸ್ಸಾಗಿದ್ರೂ ಕೂಡ ನೈಂಟಿ ಇಯರ್ಸ್ ಆಗಿದ್ರೂ ಕೂಡ ತೊಂಬತ್ತು ವರ್ಷ ಆಗಿದ್ರೂ ಕೂಡ ಆ ಉತ್ಸಾಹದಿಂದ ಕೆಲಸ ಮಾಡ್ತಾಯಿದ್ರು ಹಾಗೆಯೇ ಸ್ವಾಮಿ ತುರ್ಯಾನಂದಿ ಒಮ್ಮೆ ಹೇಳ್ತಾರೆ ಒಬ್ಬನೊಬ್ಬ ಬ್ರಹ್ಮಚಾರಿಗೆ ಆತ ಮಾಡ್ತಾ ಇದ್ದಂಥ ಕೆಲಸ ನೋಡಿ ಏಯ್ ಬರೋ ಇಲ್ಲಿ ಅಂತ ಕರೀತಾರೆ ಬರ್ತೇನೆ ಬಂದ ಮೇಲೆ ನೀನು ಮಾಡ್ತಾ ಇದ್ದಲ್ಲ ಈ ಕೆಲಸವನ್ನು ಈ ರೀತಿ ಮಾಡಿದರೆ ಆಗಲ್ಲ ಶ್ರದ್ಧೆಯಿಂದ ಮಾಡದೇ ಹೋದರೆ ಕೆಲಸವನ್ನು ನೀನು ಮಾಡುವಂಥ ಕೆಲಸ ಎಷ್ಟು ರೂಪಾಯಿ ಕೆಲಸ ಹೇಳು ಎರಡು ರೂಪಾಯಿ ಕೆಲಸ ಆಗಿನ ಕಾಲ ಎರಡು ರೂಪಾಯಿ ಕೆಲಸ ಯಾಕೆ ಎರಡು ರೂಪಾಯಿ ಕೆಲಸ ನಾನು ನಿನ್ನ ಬದಲು ಒಬ್ಬ ಕೂಲಿಯವನ್ನು ಕೊಟ್ಟುಬಿಟ್ಟು ಮಾಡಿಸ್ತೇನೆ ಆ ಕೆಲಸವನ್ನು ಆದರೆ ಆ ಬ್ರಹ್ಮಚಾರಿ ಮಾಡಿದಂತಹ ಕೆಲಸ ಹೇಗಿರಬೇಕು ಅತ್ಯಂತ ಶ್ರದ್ಧೆಯಿಂದ ಅತ್ಯಂತ ಪ್ರೀತಿಯಿಂದ ಆ ದೇವರಿಗೆ ಅರ್ಪಣಾ ಮನೋಭಾವದಿಂದ ಮಾಡಿದಂತಹ ಆ ಬ್ರಹ್ಮಚಾರಿ ಹಿಂದಿವಾಗಿಯೂ ಆ ಕೆಲಸ ಮಾಡಿದರೆ ಅದಕ್ಕೆ ಬೆಲೆ ಕಟ್ಲಿಕ್ಕೆ ಆಗೋಲ್ಲ ಬೆಲೆ ಕಟ್ಟಲಿಕ್ಕೆ ಆಗೋಲ್ಲ ಅದೇ ಶ್ರದ್ಧೆ ಇಲ್ಲದೆ ಹೋದ್ರೆ ಕಾಟಾಚಾರಕ್ಕೆ ಆತರ ಆತ ಮಾಡ್ತಾ ಇದ್ದ ಅಂದ್ರೆ ತಕ್ಷಣ ಸಮಾಜದ ಬೆಲೆ ಬರುತ್ತೆ ಸಮಾಜದಲ್ಲಿ ಕೂಲಿ ಎಷ್ಟೋ ಅಷ್ಟು ಕೂಲಿ ಕಟ್ಟ ಆದ್ದರಿಂದ ನಮ್ಮ ಕೆಲಸ ಅಂತಕ್ಕಂಥದ್ದು ಆಧ್ಯಾತ್ಮಿಕ ಜೀವನಕ್ಕೆ ಸಹಕಾರಿಯಾಗಬೇಕಾದ್ರೆ ಅದು ಅತ್ಯಂತ ಪರಿಪೂರ್ಣವಾಗಿ ಇರುವಂತೆ ನೋಡ್ಕೊಳ್ಬೇಕು ಆಸಕ್ತವಾಗಿರುವಂತೆ ನೋಡ್ಕೊಳ್ಬೇಕು ಶ್ರದ್ಧೆಯಿಂದ ಮಾಡುವಂತೆ ನೋಡ್ಕೊಳ್ಬೇಕು ಹಾಗೆಯೇ ನಮ್ಮ ಮನಸ್ಸು ಮಾತು ಕೃತಿಯನ್ನು ಮೂರು ಒಟ್ಟಿಗೆ ಹಾಕಿ ಅದರಲ್ಲಿ ಮುಳುಗಿ ಅದೇ ನನ್ನ ಉದ್ದೇಶವೋ ಎಂಬಂತೆ ಆ ಒಂದು ಸಮಯದಲ್ಲಿ ಅದನ್ನು ಮಾಡಬೇಕು ಹಂಡ್ರೆಡ್ ಟೋಟಲ್ ಇನ್ವಾಲ್ವ್ಮೆಂಟ್ ಟೋಟಲ್ ಇನ್ವಾಲ್ವ್ಮೆಂಟ್ ಅಟ್ ದ ಸೇಮ್ ಟೈಮ್ ಟೋಟಲ್ ಡಿಟ್ಯಾಚ್ಮೆಂಟ್ ನೂರಕ್ಕೆ ನೂರು ಅದರಲ್ಲಿ ಎಷ್ಟು ಮುಳುಗಬೇಕು ಅಂದ್ರೆ ನೋಡ್ದವ್ರು ಅಂದ್ಕೋಬೇಕು ಏನ್ರಿ ಅಷ್ಟೊಂದು ಮುಳುಗಿದಾನಲ್ಲ ಅದರಲ್ಲಿ ಅಂತ ಮಾರನೇ ಕ್ಷಣದಲ್ಲಿ ಎಲ್ಲ ಬಿಟ್ಟು ಈಗ ಹೋದ್ರೆ ಬಿಟ್ಟು ಕೂತ್ಕೋಬೇಕು ನಾನೇನು ಮಾಡಿ ಇಲ್ವೋ ಏನೋ ಎಂಬಂತ ನನಗೂ ಅದಕ್ಕೂ ಸಂಬಂಧವೇ ಇಲ್ವೋ ಅಂತ ನೋಡ್ದವ್ರು ಹೇಳ್ಬೇಕು ಈ ಹಿಂದೆ ಒಂದ್ ನಿಮಿಷದ ಹಿಂದೆ ಅಷ್ಟು ಆಸಕ್ತಿಯನ್ನು ಮಾಡಿದವರು ಇವರೇ ಇವರೇನಾ ಅಥವಾ ಇನ್ಯಾರು ಅಂತ ಹಾಗಿರ್ಬೇಕು ಅದು ಈ ಕರ್ಮಯೋಗದ ಐಡಿಯಲ್ ಪರ್ಸನಾಲಿಟಿ ಆದರ್ಶ ವ್ಯಕ್ತಿತ್ವ ಕರ್ಮಯೋಗದ ಪ್ರಕಾರ ಆದರ್ಶ ವ್ಯಕ್ತಿತ್ವ ಈ ಆದರ್ಶ ವ್ಯಕ್ತಿತ್ವವನ್ನ ಕೊಡ್ಲಿಕ್ಕೆ ಇಲ್ಲಿ ಕೃಷ್ಣ ಅರ್ಜುನ್ಗೆ ಈ ರೀತಿಯಾಗಿ ಪಾಠ ಹೇಳ್ತಾ ಬರ್ತಾ ಇದ್ದಾನೆ ಅಂತಹ ಜ್ಞಾನಿ ಆದವರು ಈ ಅಜ್ಞಾನಿಗಳ ಕೈಯಲ್ಲಿ ಕೆಲಸವನ್ನು ಮಾಡಿಸುವಂತಹ ಸಮಯದಲ್ಲಿಯೂ ಕೂಡ ಎಲ್ಲಾ ಕೆಲಸಗಳನ್ನು ಸರ್ವ ಕರ್ಮಾಣಿ ಎಲ್ಲ ಕರ್ಮಗಳನ್ನು ಸಣ್ಣ ಕೆಲಸ ಆಗಲಿ ದೊಡ್ಡ ಕೆಲಸ ಆಗಲಿ ದೊಡ್ಡ ಕೆಲಸ ಎಲ್ಲರೂ ಮಾಡ್ತಾರೆ ಮೂರ್ಖರು ಕೂಡ ದೊಡ್ಡ ಕೆಲಸ ಮಾಡ್ತಾರೆ ಯಾಕೆ ಅಂದರೆ ಗೊತ್ತಿದೆ ಈ ದೊಡ್ಡ ಕೆಲಸ ಮಾಡಿದ್ರೆ ಸಮಾಜ್ ಭೇಷ್ ಅನ್ನುತ್ತೆ ಅಂತ ಆ ಭೇಷ್ ಅನ್ನೋದನ್ನ ಗಿಟ್ಟಿಸ್ಕೊಳ್ಳಿಕ್ಕೆ ಎಲ್ಲರೂ ಮಾಡ್ತಾರೆ ಆದರೆ ಮನೆ ಒಳಗೆ ಬಾಗಲ ಹಾಕ್ಕೊಂಡು ಕಸ ಗುಡಿಸು ಅಂದರೆ ಒಬ್ಬನು ಯಾಕೆ ಸ್ವಾಮಿ ಪಕ್ಕದ ಮನೆಯವರೆಗೂ ಗೊತ್ತಾಗಲ್ಲ ನಾನು ಕಸ ಗುಡಿಸ್ತಾ ಇದೀನೋ ಇಲ್ವೋ ಅಂತ ಅವರು ಬೇಷನಲ್ವಲ್ಲ ಇದು ಯೋಗದ ಲಕ್ಷಣ ಅಲ್ಲ ಇದು ಯೋಗದ ಲಕ್ಷಣ ಯೋಗದ ಲಕ್ಷಣ ಒಂದು ಒಳ್ಳೆಯ ಸಮಾಜದಲ್ಲಿ ಒಂದು ಶ್ರೇಷ್ಠವಾದಂತಹ ಕೆಲಸ ಅಂತ ಯಾವ್ದು ಹೇಳಿಸ್ಕೊಡುತ್ತೋ ಅದಕ್ಕೆ ಯಾವ ರೀತಿಯ ಗಮನವನ್ನು ಕುಶಲತೆಯನ್ನ ಮನಸ್ಸನ್ನು ಕೊಡ್ತೀರಿಯೋ ಅದೇ ಮನಸ್ಸನ್ನು ಕುಶಲತೆಯನ್ನ ಆಸಕ್ತಿಯನ್ನು ಯಾರೂ ಗಮನಿಸದೇ ಇರತಕ್ಕಂತಹ ಕ್ಷುಲ್ಲಕವಾದಂತಹ ಕೆಲಸಕ್ಕೆ ಅಷ್ಟು ಕೊಡಬೇಕಿದೆ ಹಾಗೆ ಕೊಟ್ಟಾಗ ನಿಮ್ಮ ಮನಸ್ಸು ಅಂತಕ್ಕಂಥದ್ದು ಪರಿಶುದ್ಧವಾದ ಮನಸ್ಸು ಅಂತಕ್ಕಂಥದ್ದು ಪರಿಶುದ್ಧವಾಗತ್ತೆ ನಿಜವಾಗಿ ಹೇಳಬೇಕಾದ್ರೆ ಈ ಕರ್ಮಯೋಗದ ಆಯಾಮವನ್ನು ನೋಡ್ಲಿಕ್ಕೆ ಹೋದ್ರೆ ಗಂಡಸರಿಗಿಂತ ಹೆಂಗಸರಿಗೆ ಈ ಕರ್ಮಯೋಗದಲ್ಲಿ ಹೆಚ್ಚು ಆಪರ್ಚುನಿಟಿ ಇದೆ ಅಂತ ಹೇಳಬೇಕು ಯಾಕೆ ಅಂತ ಹೇಳಿದ್ರೆ ಈ ಮನೆಗೆಲ್ಸ ಅವ್ರು ಮಾಡ್ತಾರಲ್ಲ ಅದನ್ನ ಯಾರು ನೋಡಲ್ಲ ಹೊರಗಡೆಯಿಂದ ಬಂದು ಯಾರು ಇನ್ಸ್ಪೆಕ್ಷನ್ ಮಾಡಲ್ಲ ಇನ್ಸ್ಪೆಕ್ಟರ್ ಬರೋಲ್ಲ ಫುಡ್ ಇನ್ಸ್ಪೆಕ್ಟರ್ ಈಗ ಇದ್ರಲ್ಲಿ ಬರ್ತಾರಲ್ಲ ಎಲ್ಲಿ ಸಿಂಗಾಪುರಲ್ಲಿ ಫುಡ್ ಇನ್ಸ್ಪೆಕ್ಟರ್ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಬಂದು ಪ್ರತಿಯೊಂದು ಮನೆಯನ್ನ ಪ್ರತಿಯೊಂದು ಆಶ್ರಮವನ್ನ ಇನ್ಸ್ಪೆಕ್ಟ್ ಮಾಡುವಂತೆ ಯಾರೂ ಮಾಡೋಲ್ಲ ಹೆಂಗ್ಸರು ಅಡುಗೆ ಚೆನ್ನಾಗಿ ಮಾಡ್ತಾ ಇದೀರೋ ಇಲ್ವಂತ ಗಂಡಸನ್ನು ಕೂಡ ಎನ್ ಡಿ ಟಿವಿಯವರು ಕೇಳಲ್ಲ ಆದರೂ ಅಂತಹ ಸಂದರ್ಭದಲ್ಲೂ ಕೂಡ ಇವರು ತಮ್ಮ ಸ್ವಧರ್ಮವನ್ನ ಅತ್ಯಂತ ಅಚ್ಚುಕಟ್ಟಾಗಿ ಪಾಲಿಸ್ತಾ ಇತ್ತು ಅಂತ ಹೇಳಿದ್ರೆ ಅದು ಅವರ ಮನಸ್ಸನ್ನ ಅತ್ಯಂತ ಪರಿಶುದ್ಧವಾಗಿ ಮಾಡುತ್ತೆ ಅತ್ಯಂತ ಪರಿಶುದ್ಧವಾಗಿ ಮಾಡುತ್ತೆ ಬೇರೆ ಮಾಡಬೇಕಾಗಿಲ್ಲ ಅದನ್ನೇನೆ ಯಾವ ರೀತಿಯಲ್ಲಿ ಅದು ಮಾಡುತ್ತೆ ಅಂದ್ರೆ ಮಹಾ ಜ್ಞಾನಿ ಅಂತ ಅನ್ಸ್ಕೊಳ್ಳೋವನಿಗೂ ಪಾಠ ಹೇಳುವ ರೀತಿಯಲ್ಲಿ ಆಗತ್ತೆ ಎಲ್ಲಿ ಮಹಾಭಾರತ ಆ ಪತಿವ್ರತೆ ಕೌಶಿಕ ಅನ್ನುವಂತ ಬ್ರಾಹ್ಮಣ ತಪಸ್ ಮಾಡ್ದ ದೊಡ್ಡದಾಗಿ ತಪಸ್ ಮಾಡ್ದ ಅವನು ಕೂತಿದ್ದಂತಹ ಮರದ ಮೇಲ್ಗಡೆ ಎರಡು ಇದು ಗಂಡು ಹೆಣ್ಣು ಕೊಕ್ಕರೆಗಳು ಫೈಟಿಂಗ್ ಶುರು ಮಾಡುದಂತೆ ಕೋಪ ಬಂತಿವ್ನಿಗೆ ಏನೋ ನಾನು ಮೆಡಿಟೇಷನ್ ಡಿಸ್ಟರ್ಬ್ ಮಾಡ್ತಾ ಇದೀರ ನೀವು ಥತ್ ಕ್ಷುದ್ರವಾದಂತಹ ಮಗಪಕ್ಷಿಗಳೇ ಅಂತ ಹಿಂಗ್ ನೋಡ್ದ ಅವನು ಇಲ್ಲಿವರೆಗೆ ತಪಸ್ ಮಾಡಿದ್ದಲ್ಲ ಅವನ ಕಣ್ಣಿನಿಂದ ಜ್ವಾಲೆ ಹೊರಟು ಆ ಶಕ್ತಿಗೆ ಅದೆರಡು ಸುಟ್ಟು ಹೋದ ಸರಿ ಆಹ್ ಏನು ನನ್ನ ತಪಸ್ಸಿನ ಶಕ್ತಿ ಏನು ನನ್ನ ಮುಂದೆ ಯಾರಾದ್ರೂ ಇದಾರೋ ಅಂತ ಅಹಂಕಾರದಿಂದ ಆತ ಯಥಾ ಪ್ರಕಾರ ಭಿಕ್ಷೆಗೆ ಹೊರಟ ಆ ಒಟು ಆ ಗ್ರಾಮದ ಒಂದಾನೊಂದು ಮನೆಗೆ ಮನೆ ಮುಂದೆ ಬರ್ತಾನೆ ಅಲ್ಲ ಮನೆ ಮುಂದೆ ಬಂದು ಭವತಿ ಭಿಕ್ಷಾನ್ ದೇಹಿ ಅಂತ ಹೇಳ್ತಾನೆ ಸುಮಾರು ಕಾದ ಭವತೀ ಭಿಕ್ಷಾನ್ ದೇಹಿ ಅಂತ ಹೇಳಿದ್ರು ಕೂಡ ಐದಾರು ಸಲ ಹೇಳಿ ಸುಮಾರು ಒಂದು ಹತ್ತು ನಿಮಿಷ ಕಾದರೂ ಕೂಡ ಯಾರೂ ಆ ಮನೆಯಿಂದ ಆಚೆಗೆ ಬರ್ತಾ ಇಲ್ಲ ಕೋಪ ಬಂತವನಿಗೆ ಏಯ್ ಏನು ನೀವು ನನಗೆ ಇಷ್ಟು ಅಸಡ್ಡೆ ಮಾಡ್ತಾ ಇದ್ದೀರಾ ಅವಮಾನ ಮಾಡ್ತಾ ಇದ್ದೀರಲ್ಲ ಏನಂತ ತಿಳ್ಕೊಂಡಿದ್ದೀರಾ ನನ್ನ ಅಂತ ಅಲ್ಲಿ ಗರ್ಜಿಸದಂತೆ ತಕ್ಷಣ ಆ ಮನೆಯಿಂದ ಒಬ್ಬಳು ಸಾಧ್ವಿ ಪತಿ ಹೊರಗಡೆ ಬಂದು ಹೇಳ್ತಾಳಂತೆ ದಯವಿಟ್ಟು ಸ್ವಲ್ಪ ತಡೀರಿ ನಾನು ನನ್ನ ಅತ್ತೆ ಮಾನ ಮಾವಂದಿರ ಸೇವೆಯನ್ನು ಮಾಡಿಬಿಟ್ಟು ಬರ್ತೇನೆ ನಂತರ ನಿಮಗೆ ಭಿಕ್ಷೆಯನ್ನು ಕೊಡ್ತೇನೆ ಅಲ್ಲಿಯೇ ತನಕ ಸ್ವಲ್ಪ ಸಾವಕಾಶದಿಂದಿರಿ ಅಂತ ಹೇಳಿ ಆಕೆ ಒಳಗೆ ಹೋಗುವಂಥ ಸಂದರ್ಭದಲ್ಲಿ ಕೂಗಾಡ್ದಂತೆ ಅದೆಲ್ಲ ಆಗೋಲ್ಲ ಅಂತ ಹೇಳ್ಬಿಟ್ಟು ಕೂಗಾಡ್ದಂತೆ ತಕ್ಷಣ ಹಾಕಿ ಹೇಳ್ದಂತೆ ಏನು ಮಾಡ್ತೀರ ನೀವು ನೀವು ನನ್ನೇನು ಸುಡಲಿಕ್ಕೆ ನಾನೇನು ಬಗ ಪಕ್ಷೀನ ಅಂತ ಹೇಳ್ದಂತೆ ಅವನಿಗೆ ಶಾಕ್ ಆಗ್ಬೋದು ಎಲ್ಲ ಈ ಹೆಂಗಸಿಗೆ ಎಕ್ಕಷ್ಟಿತ್ ಹೆಂಗಸಿಗೆ ನಾನು ಅಲ್ಲೆಲ್ಲೋ ಮರದ ಕೆಳಗೆ ಬಕಪಕ್ಷಿಯನ್ನು ಸುಟ್ಟೆ ಅಂತ ಹೇಳಿ ಈಕೆ ಹೇಗ್ ಗೊತ್ತಾಯ್ತು ಅಂತ ಶಾಕ್ ಆಗಿದೆ ತಕ್ಷಣ ಆತ ಕೇಳ್ತಾನಂತೆ ಅಮ್ಮ ನಿಮ್ಗೆ ಹೇಗ್ ಗೊತ್ತಾಯ್ತು ನಾನು ಅಲ್ಲಿ ಬಕ ಪಕ್ಷಿಯನ್ನು ಸುಟ್ಟೆ ಅಂತ ಆಕೆ ಅದು ಹೇಳ್ತಾಳಂತೆ ನೋಡಪ್ಪ ನನಗೆ ನಿನ್ನ ವೇದಾಂತ ಗೀತಾಂತ ಏನು ಗೊತ್ತಿಲ್ಲ ನಾನು ಯಾವ ತಪಸ್ಸನ್ನು ಮಾಡಿಲ್ಲ ನೋಡಿ ಇದೇ ಮಾತಾಕೆಗಳು ನಾನು ಯಾವ ತಪಸ್ಸನ್ನು ಮಾಡಿಲ್ಲ ಆದರೆ ನಾನು ಪ್ರತಿನಿತ್ಯವೂ ಕೂಡ ನನ್ನ ಗಂಡನ ಸೇವೆಯನ್ನ ನನ್ನ ಮಾವಂದಿರ ಅತ್ತ ಅತ್ತೆಯ ಸೇವೆಯನ್ನ ಮಾಡ್ತಾ ಆ ಸೇವೆಯ ನಂತರವೇ ನಾನು ನನ್ನ ಕಡೆಗೆ ಗಮನವನ್ನು ಕೊಡ್ತಾ ಬರ್ತಾ ಇದ್ದೀನಿ ಅದರಿಂದ ನನಗೆ ಇವತ್ತು ಈ ಘಟನೆ ನಿನ್ನ ಜೀವನದಲ್ಲಿ ಘಟಿಸಿದೆ ಅಂತ ನನಗೆ ಗೊತ್ತಾಗಿದೆ ಅಂತ ಆಕೆ ಹೇಳ್ತಾ ಅವನಿಗೆ ಆಶ್ಚರ್ಯವಾಗಿ ಆಕೆಯ ಕಾಲ್ಗೆ ಸಾಷ್ಟಾಂಗ ಪ್ರಣಾಮ ಮಾಡ್ತಾನಂತೆ ದಯವಿಟ್ಟು ನನಗೆ ಉಪದೇಶ ಮಾಡಿ ಅಂತ ಅದಕ್ಕೆ ಕೇಳ್ಕೊಳ್ತಾನೆ ಆ ಕೌಶಿಕ ತಪಸ್ವಿ ತಕ್ಷಣ ಆಕೆ ಹೇಳ್ತಾಳಂತೆ ನನಗೆ ಪುರ್ಸೊತ್ತಿಲ್ಲ ನನ್ನ ಅತ್ತೆ ಮಾವಂದಿರ ಸೇವೆ ಇನ್ನೂ ಮುಗುದಿಲ್ಲ ನೀವು ದಯವಿಟ್ಟು ಅಲ್ಲಿ ಕಾಶಿ ಪಟ್ಟಣಕ್ಕೆ ಹೋಗಿ ಅಲ್ಲಿ ಒಬ್ಬ ಕಟುಕ ಇದ್ದಾನೆ ಭುಚ ಆ ಕಟುಕನ ಬಳಿಯಲ್ಲಿ ಹೋದರೆ ಆ ಕಟುಕ ನಿಮಗೆ ಉಪದೇಶ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಇವನಿಗೆ ಡಬಲ್ ಶಾಕ್ ಎಲಾ ನಾನು ಬ್ರಾಹ್ಮಣ ತಪಸ್ವಿ ಮೊದಲನೇದಾಗಿ ಈ ಹೆಂಗಸು ನನ್ನ ಜೀವನದಲ್ಲಿ ನಡೆದಂತಹ ಯಾರಿಗೂ ಹೇಳದಂತಹ ಘಟನೆಯನ್ನು ಹೇಳಬಿಟ್ಟು ಇನ್ನು ಉಪದೇಶಕ್ಕೋಸ್ಕರ ಕೇಳಿದ್ಲೆ ಕೇಳಿದ್ರೆ ಈಕೆ ನನ್ನನ್ನು ಒಬ್ಬ ಅಂತ್ಯಜ ಕಟುಕ ಅವನ ಬಳಿಯಲ್ಲಿ ಉಪದೇಶಕ್ಕೋಸ್ಕರ ಕಳಿಸ್ತಾ ಇದ್ದಾಳಲ್ಲ ಅವನೇನ್ ನನಗೆ ಉಪದೇಶ ಮಾಡೋದು ಅಂತ ಹೇಳಿ ಏನೋ ಒಂದು ಅಸಡ್ಡೆ ಮಾಡದಂತೆ ಆದರೂ ನೋಡೇ ಬಿಡೋಣ ಈಗೇನೋ ಒಂದು ಘಟಿಸ್ತಲ್ಲ ಅದೇ ರೀತಿಯಲ್ಲಿ ಏನೋ ಇರ್ಬೋದು ಅಂತ ಹೇಳಿ ಹೋದಂತೆ ಕಾಶಿ ಪಟ್ಟಣಕ್ಕೆ ಅಲ್ಲಿ ಹೋಗಿ ಹುಡುಕ್ಕೊಂಡು ಎಲ್ಲಪ್ಪಾ ಆ ವ್ಯಾದ ಇದ್ದಾನಾ ಅಂತ ಹೇಳಿ ಎಲ್ಲ ಹುಡುಕೊಂಡು ಹೋದಾಗ ಅವನಿಗೆ ವ್ಯಾದ ದರ್ಶನವಾಯ್ತು ಅವನು ಆ ಮಾಂಸವನ್ನು ಕಡಿತಾ ಇರ್ತಾನೆ ಅಂತ ಆ ಸಂದರ್ಭದಲ್ಲಿ ಇವನು ಬರ್ತಾನೆ ಅಯ್ಯೋ ಇವನ್ ಹತ್ರ ನಾನು ವೇದಾಂತ ಕಲಿಬೇಕೆ ಈಗ ಕಟ್ಕೊಂಡ್ ಹತ್ರ ಅಂತ ಹೇಳಿ ಅಸಹ್ಯ ಉಂಟಾಯ್ತು ಆದ್ರೂ ಹತ್ರ ಬಂದ ಧೈರ್ಯ ಪಟ್ಕೊಂಡು ಹತ್ರ ಬಂದ ತಕ್ಷಣ ಆತ ಅತ್ಯಂತ ಗೌರವದಿಂದ ಅತಿಥಿಯ ರೀತಿಯಲ್ಲಿ ಇವನು ಬರೋ ಮಾಡಿಕೊಂಡು ನಿಮ್ಮನ್ನು ಪ್ರತಿಭರ್ತೆ ಕಳಿಸದ್ಲೇ ಅಂತ ಹೇಳ್ಬಿಟ್ಟ ಇವನಿಗೆ ಅಯ್ಯೋ ಏನಿದು ಒಂದಾದ್ಮೇಲೆ ಒಂದು ಇವತ್ತು ನನ್ನ ಇದು ಸರಿ ಇಲ್ಲ ಅಂತ ಅನ್ಸುತ್ತೆ ಒಂದು ಆಕೆ ನಂತರ ಈತ ನನ್ನ ಜೀವನದ ಎಲ್ಲ ಘಟನೆಗಳನ್ನ ಹೇಳ್ತಾ ಇದ್ದಾರಲ್ಲ ಅಲ್ಲಯ್ಯ ಆ ಪತಿಪ್ರತೆ ನನ್ನನ್ನು ಇಲ್ಲಿ ಕಳಿಸಿದ್ಲು ಅಂತ ಹೇಳಿಬಿಟ್ಟು ನಿನಗೆ ಹೇಗಯ್ಯ ಗೊತ್ತಾಯ್ತು ಅಂತ ಹೇಳಿದಾಗ ಧರ್ಮವ್ಯಾದ ಅವನ ಹೆಸರು ಧರ್ಮವ್ಯಾದ ಧರ್ಮವನ್ನು ಆಚರಿಸಿದ್ರಿಂದ ಆ ಧರ್ಮ ವ್ಯಾದ ನೋಡಿ ಅದೊಂಥರ ಧರ್ಮವ್ಯಾದ ಅಂದ್ರೆ ಹಗಲು ಎರಡು ಅಂತ ಹೇಳ್ದಂಗೆ ಹಗಲು ಎರಳು ಅಂತ ಹೇಳ್ದಾಗೆ ಅಲ್ವಾ ನಮ್ಮ ದೃಷ್ಟಿಯಿಂದ ಹಾಗೇನೆ ನಾವೇನ್ ತಿಳ್ಕೊಳ್ತೇವೆ ವ್ಯಾದ ಅಂದ್ರೆ ಅಧರ್ಮೀ ಅಂತ ಆಗ ಆತ ಹೇಳ್ತಾನೆ ಧರ್ಮದ ಸೂಕ್ಷ್ಮಗಳನ್ನು ಎಷ್ಟು ಎಳೆ ಎಳೆಯಾಗಿ ಬಿಡಿಸಿ ಹೇಳ್ತಾನೆ ಅಂದರೆ ಮಹಾಭಾರತದಲ್ಲಿ ಇದ್ದಂತಹ ಆ ಧರ್ಮದ ಸೂಕ್ಷ್ಮತೆಗಳನ್ನೆಲ್ಲ ಅಲ್ಲಿ ಹೇಳ್ತಾನೆ ಯಾವುದು ಮಾಡಿದರೆ ಧರ್ಮ ಯಾವುದು ಮಾಡಿದರೆ ಅಧರ್ಮ ಯಾವುದನ್ನು ಧರ್ಮವಾಗಿ ಸ್ವೀಕರಿಸ್ಬೇಕು ಯಾವುದನ್ನು ಧರ್ಮವಾಗಿ ಸ್ವೀಕರಿಸಬಾರ್ದು ಎಲ್ಲ ನಮಗೆ ಈಗ ಕೋರ್ಟ್ ಆಫ್ ಲಾ ಅಲ್ಲಿ ಬರ್ತದದು ಕೋರ್ಟ್ ಆಫ್ ಲಾ ಅಲ್ಲಿ ಯಾವ್ದ್ಯಾವುದನ್ನು ನಾವೀಗ ಡಿಫೆನ್ಸ್ ಆಗಿ ಇಡ್ತೀವ್ಯೋ ಅದೆಲ್ಲವನ್ನು ಕೂಡ ಅಲ್ಲಿ ಹೇಳ್ತಾನೋ ಯಾವುದನ್ನು ಧರ್ಮ ಕಾರ್ಯ ಅಂತ ನಾವು ಪರಿಗಣಿಸ್ಬೇಕು ಯಾವುದನ್ನು ಅಧರ್ಮ ಕಾರ್ಯ ಅಂತ ಪರಿಗಣಿಸ್ಬೇಕು ಅಂತ ಸೂಕ್ಷ್ಮವಾಗಿ ವಿಸ್ತಾರವಾಗಿ ಹೇಳ್ತಾ ಹೋಗ್ತಾನೆ ಆತ ಆಶ್ಚರ್ಯವಾಗತ್ತೆ ಅವನಿಗೆ ಹೇಳ್ತಾನೆ ನಿನ್ನ ಬಾಯಿಯಲ್ಲಿ ಬರ್ತಾ ಇರತಕ್ಕಂತಹ ಈ ಅದ್ಭುತವಾದಂತಹ ವೇದ ಸದೃಶವಾದಂತಹ ಈ ಮಾತು ಅದು ಹೇಗೆ ನಿನಗೆ ಬರ್ತಾ ಇದೆ ಅಂತ ಹೇಳಿದಾಗ ಆತ ಹೇಳ್ತಾನೆ ನನಗೇನು ಗೊತ್ತಿಲ್ಲಪ್ಪ ನಾನೇನು ಯಾವ ತಪಸ್ಸು ಮಾಡಿಲ್ಲ ಏನೂ ಮಾಡಲಿಲ್ಲ ಆದರೆ ನನ್ನ ಸ್ವಧರ್ಮವನ್ನು ನಾನು ಅತ್ಯಂತ ಕಟ್ಟುನಿಟ್ಟಿನಿಂದ ಪಾಲಿಸ್ತಾ ನಾನು ಯಾವ ಪ್ರಾಣಿಯನ್ನು ಹತ್ಯೆ ಮಾಡಲಿಲ್ಲ ಹತ್ಯೆ ಮಾಡಿದಂತಹ ಪ್ರಾಣಿಯ ಮಾಂಸವನ್ನು ತೆಗೆದುಕೊಂಡು ನನ್ನ ಪಿತ್ರಾರ್ಜಿತವಾದಂತಹ ಈ ಒಂದು ಯಾವ ಸ್ವಧರ್ಮ ಇದೆಯೋ ಅದನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡ್ತಾ ಬರ್ತಾ ನನ್ನ ಕರ್ಮವಶದಿಂದ ಈ ಈ ದೇಹ ನನಗೆ ಸಿಕ್ಕಿದೆ ಹೀಗಾಗಿ ಈ ದೇಹ ಸಿಕ್ಕಿರುವಂತಹ ಒಂದು ಇದಕ್ಕೋಸ್ಕರ ನಾನು ಗೊಣಗುತ್ತಾ ಇಲ್ಲ ನಾವೆಲ್ಲ ಮಾಡೋದು ಅದೇ ತಾನೆ ಅಯ್ಯೋ ನಾ ಯಾಕಪ್ಪ ಹೀಗೆ ಇಂತಹ ಇದ್ರಲ್ಲಿ ಬಂದ್ವಲ್ಲಪ್ಪ ಫಾರಿನ್ನಲ್ಲಾದ್ರೂ ಹುಟ್ಟಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತಲ್ಲಪ್ಪಾ ಅಂತ ಅವರು ಅನ್ಕೋತಾರ ಅಯ್ಯೋ ಎಂತಹ ಕಷ್ಟವಪ್ಪ ನೋಡಿ ಆ ಹಿಟ್ಲರ್ ಕೈ ಕೆಳಗಿದ್ದೋರು ಅವರು ಫಾರಿನ್ನರ್ ಅಲ್ವಾ ಅವರು ಅಯ್ಯೋ ನಾವು ಎಲ್ಲಾದ್ರೂ ಒಳ್ಳೆ ತೊಂದರೆ ಇಲ್ದಿರುವಂತ ಜಾಗದಲ್ಲಿ ಹುಟ್ಟಿದ್ರೆ ಅಂತ ಆಗ ಹಿಟ್ಲರು ಇದರಲ್ಲಿ ಅವ್ರದೆಲ್ಲ ಇದು ಜ್ಯೂಸ್ನೆಲ್ಲ ಹೊಸ ಹೊಸ ರೀತಿಯಲ್ಲಿ ಕೊಲ್ಲುವಂತಹ ಒಂದು ಇದು ಮಾಡ್ಕೊಂಡಿದ್ದ ಅವರು ಕೆಲವ್ರನ್ನ ಗ್ಯಾಸ್ ಚೇಂಬರ್ ಹಾಕ್ತಕ್ಕಂಥದ್ದು ಕೆಲವ್ರನ್ನ ಶೂಟ್ ಮಾಡ್ತಕ್ಕಂಥದ್ದು ಕೆಲವ್ರನ್ನ ಚರ್ಮವನ್ನು ಹಾಗೆ ಸುಲಿತಕ್ಕಂಥದ್ದು ಹೀಗೆ ಅದಕ್ಕೋಸ್ಕರ ಆ ಆಗಿನ ಟೈಮಲ್ಲಿ ಎಷ್ಟೋ ಮೆಡಿಕಲ್ ರಿಸರ್ಚ್ಗಳೆಲ್ಲ ನಡೀತು ಎಲ್ಲ ಡಾಕ್ಟರ್ಸ್ ಇದ್ರಲ್ಲ ಜರ್ಮನಿ ಡಾಕ್ಟರ್ಸು ಶರೀರದ ಎಲ್ಲ ಅವಯವಗಳನ್ನ ಅವಾಗಲೇ ಸ್ಟಡಿ ಮಾಡಿಬಿಟ್ಟಿದ್ರು ಅವರು ಹೇಗೆ ಸಾಯಿಸೋದು ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಹೀಗೆ ಅಂತಹದ್ದೆಲ್ಲ ನಡೆದು ಹೋಗಿತ್ತು ಆಗ ಅವರು ಹೇಳೋರಂತೆ ಒಬ್ಬನ ಒಬ್ಬನ ಜೊತೆಗೆ ಒಂದು ಎಲ್ಲೋ ಬಂದಿತ್ತು ಅವನು ಹೇಳೋರಂತೆ ಸಿ ಜೀಸಸ್ ಹ್ಯ ಸೆಲೆಕ್ಟೆಡ್ ಯು ಗಾಡ್ ಹ್ಯ ಸೆಲೆಕ್ಟೆಡ್ ಯು ಟುಡೇ ಅಂತ ಯಾಕೆ ಅಂದರೆ ಕೊಲ್ಲೋದಕ್ಕೆ ಆಗ ಅವನು ಹೇಳ್ತಾನೆ ವೈ ಮೀ ಅಂತ ನನ್ನನ್ನೇ ಯಾಕೆ ಅಂತ ಹಾಗೆ ನಾವು ಕೂಡ ನನ್ನನ್ನೇ ಯಾಕಪ್ಪ ಇಲ್ಲಿಟ್ಟಿದ್ಯಾ ನೀನು ಅಂತ ಅಂದ್ಕೊಡೋ ಬದಲು ನಮಗೆ ಯಾವ ಒಂದು ಪರಿಸರ ಪ್ರಕೃತಿ ಸಿಕ್ಕಿದೆಯೋ ಆ ಪ್ರಕೃತಿ ಆ ಪರಿಸರವನ್ನೇ ಉಪಯೋಗಿಸಿಕೊಂಡು ಯೋಗವನ್ನಾಗಿಸುವ ಕಲೆಯನ್ನು ಇಲ್ಲಿ ಶ್ರೀಕೃಷ್ಣ ಹೇಳ್ಕೊಡ್ತಾ ಇದ್ದ ಅಲ್ಲಿ ಧರ್ಮವಿವರ್ಮವ ಮಾಡಿದ್ದು ಅದೇನೇ ತನ್ನ ತಂದೆ ತಾಯಿಯ ವೃದ್ಧ ತಂದೆ ತಾಯಿಯನ್ನ ಅತ್ಯಂತ ಚೆನ್ನಾಗಿ ಆತ ನೋಡ್ಕೊಳ್ತಾ ಇದ್ದ ಅವರಿಗೆ ಬೇಕಾದಂತಹ ಎಲ್ಲ ಇದನ್ನ ಮಾಡ್ತಾ ಇದ್ದ ಅಷ್ಟು ಮುತುವರ್ಜಿಯಿಂದ ಆತ ನೋಡಿಕೊಂಡು ಹಾಗೆಯೇ ತನ್ನ ಪಾಲಿಗೆ ಬಂದಂತಹ ಕರ್ಮವನ್ನು ಮಾಡ್ತಾ ತನಗೋಸ್ಕರ ಆತ ದುಡಿತಾ ಇರಲಿಲ್ಲ ದುಡಿದಂತಹ ಹಣವನ್ನ ಅತಿಥಿ ಸತ್ಕಾರಕ್ಕೆ ಹೆಚ್ಚು ಬಳಸ್ತಾ ಇದ್ದ ತಂದೆ ತಾಯಿಗಳ ಸೇವೆಗೆ ಹೆಚ್ಚು ಬಳಸ್ತಾ ಇದ್ದ ತನಗೋಸ್ಕರ ಅತ್ಯಂತ ಕಡಿಮೆಯದಾಗಿ ಆತ ಬಳಸ್ತಾ ಇದ್ದ ಹೀಗೆ ಮಾಡ್ತಾ ಮಾಡ್ತಾ ಅವನಲ್ಲಿ ಚಿತ್ತ ಶುದ್ಧಿ ಉಂಟಾಗಿ ನೋಡಿ ಕೆಲಸ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಕೆಲಸವನ್ನ ಯಾವ ರೀತಿಯಲ್ಲಿ ಮಾಡ್ತಾನೆ ಅದು ಮುಖ್ಯ ಯಾವುದೇ ಕೆಲಸ ಆಗಲಿ ಕೆಲಸವನ್ನು ಯಾವ ರೀತಿಯಲ್ಲಿ ಮಾಡ್ತಾನೆ ಅದು ಮುಖ್ಯವೇ ಹೊರತು ಯಾವ ಕೆಲಸ ಅನ್ನೋದು ಮುಖ್ಯ ಅಲ್ಲ ಇದನ್ನು ಮಹಾಭಾರತ ನಮಗೆ ಅತ್ಯಂತ ಸ್ಪಷ್ಟವಾಗಿ ತಿಳಿಸ್ಕೊಟ್ಬಿಟ್ಟಿದೆ ಯಾವುದೇ ಸಂಶಯಕ್ಕೆ ಎಡೆಯಿರಬಾರ್ದು ಅಷ್ಟು ಚೆನ್ನಾಗಿ ತಿಳಿಸ್ಕೊಟ್ಬಿಟ್ಟಿದ್ವಿ ಅದನ್ನೇ ಕೃಷ್ಣ ಇಲ್ಲಿ ಮಹಾಭಾರತದ ಸಾರವಾದಂತಹ ಭಗವದ್ಗೀತೆಯಲ್ಲಿ ಪುನಃ ಅಗ್ನಿ ಎತ್ತಿ ಹಿಡಿತಾ ಇದ್ದಾನೆ ಯಾವ ರೀತಿಯಲ್ಲಿ ಈ ಕೆಲಸ ಅಂತಕ್ಕಂಥದ್ದು ಯಾವ ರೀತಿಯಲ್ಲಿ ನಡೀತದೆ ಅದರ ಮೆಕ್ಯಾನಿಕ್ಸ್ ಏನು ಅಂತ ಸಂಶಯ ಉಂಟಾದಾಗ ಆತ ಹೇಳ್ತಾ ಇದ್ದಾನೆ ಇಪ್ಪತ್ತೇಳನೇ ಮಂತ್ರದಲ್ಲಿ ಕರ್ಮದ ಮೆಕ್ಯಾನಿಕ್ಸ್ ಏನು ಅಂತ ಯಾವ ರೀತಿಯಲ್ಲಿ ಈ ಕೆಲಸ ಅಥವಾ ಕರ್ಮ ಅಂತಕ್ಕದ್ದು ನಡೀತದೆ ಅಂತ ಪ್ರಕೃತಿಯ ಕ್ರಿಯಮ ಗುಣೈಃ ಕರ್ಮಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯದೆ ಸಾರಾಯಿತು ಸಾರಾಯಿತು ಕೆಲಸ ಅನ್ನೋದು ಯಾವ ರೀತಿಯಲ್ಲಿ ನಡೀತಾ ಇದೆ ಅಂತ ಪ್ರಕೃತೆ ಕ್ರಿಯಮಾಣಿ ಗುಣೈ ಕರ್ಮಾಣಿ ಸರ್ವಶಃ ಸರ್ವಶಃ ಅಂದರೆ ಎಲ್ಲ ರೀತಿಯಿಂದಲೂ ಎಲ್ಲ ರೀತಿಯಿಂದಲೂ ಎಲ್ಲ ಕರ್ಮಗಳೂ ಕೂಡ ಕರ್ಮಾಣಿ ಗುಣೈ ಸಹ ಪ್ರಕೃತೇ ಕ್ರಿಯಮಾಣಿ ಗುಣಗಳೊಂದಿಗೆ ಇರತಕ್ಕಂತಹ ಗುಣಗಳು ಅಂದರೆ ಸತ್ವ ರಜಸ್ಸು ತಮಸ್ಸು ಯಾವ ಯಾವ ಕೆಲಸ ಎಲ್ಲೆಲ್ಲಿ ನಡೀತಾ ಇರಲಿ ಈ ಕೆಲಸದಲ್ಲಿ ಒಂದೋ ಸತ್ವ ಇಲ್ಲವೋ ರಜಸ್ಸು ಇಲ್ಲವೋ ತಮಸ್ಸು ಇಲ್ಲವೋ ಇವು ಮೂರುಗಳ ಮಿಶ್ರಣ ಅಷ್ಟೇ ಇದು ಮೂರು ಬೆಟ್ಟು ಬೇರೆ ಇದೇ ಇಲ್ಲ ಅವುಗಳ ಶಕ್ತಿಯಿಂದ ಪ್ರಕೃತಿ ಪ್ರಕೃತಿ ಅಂದ್ರೆ ಗುಣಮೈ ಪ್ರಕೃತಿ ಯಾವಾಗಲೂ ಗುಣಮೈ ಗುಣ ಬೇರೆ ಅಲ್ಲ ಪ್ರಕೃತಿ ಬೇರೆ ಅಲ್ಲ ಆ ಮೂರು ಗುಣಗಳನ್ನ ಉಪಯೋಗಿಸಿಕೊಂಡು ಈ ಪ್ರಕೃತಿಯೇ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದಾಳೆ ಅಂತ ನೋಡಿ ಈಗ ಆಲೋಚನೆ ಮಾಡಿ ಹಾಗಿದ್ರೆ ನನ್ನ ಪಾರ್ಟ್ ಎಲ್ಲಿ ಬಂತು ಅಂತ ಅರ್ಥ ಇದೆ ನನ್ನ ಪಾರ್ಟ್ ಯಾವುದೇ ಕೆಲಸದಲ್ಲಿ ನನ್ನ ಒಂದು ಪಾತ್ರ ಎಲ್ಲಿ ಬಂತು ಇಲ್ವಾ ಅಂದ್ರೆ ಇದೆ ನೋಡಿ ಎರಡನೇ ಲೈನ್ ಅಲ್ಲಿ ಹೇಳ್ತಾ ಇದ್ದಾನೆ ನನ್ನ ಪಾರ್ಟ್ ಏನ್ ಮಾಡಿದ್ ನಾನು ಅಂತ ಅಹಂಕಾರ ವಿಮೂಢಾತ್ಮ ಕರ್ತ ಅಹಂ ಇತಿ ಮನ್ಯದೆ ಅಹಂಕಾರ ಅನ್ನುವಂತಹ ತತ್ವದಿಂದ ತನ್ನ ಜ್ಞಾನವನ್ನ ಮುಚ್ಚಿ ಹೋದಂತಹ ವ್ಯಕ್ತಿ ನಾನೇ ಎಲ್ಲವನ್ನೂ ಮಾಡಿದ್ದು ಅಂತ ತಿಳ್ಕೊಳ್ತಾನಂತೆ ಸ್ಟ್ಯಾಂಪ್ ಅದು ರಬ್ಬರ್ ಸ್ಟ್ಯಾಂಪ್ ಈ ಅಹಂಕಾರ ಅನ್ನೋದು ರಬ್ಬರ್ ಸ್ಟ್ಯಾಂಪ್ ಅಂತೆ ಎಲ್ಲವನ್ನು ಅಭಿಮಾನ ಇಡ್ತಕ್ಕಂಥದ್ದು ಮನಸ್ಸು ನಾನು ಬುದ್ಧಿ ನಾನು ದೇಹ ನಾನು ಈ ಕೆಲಸ ಮಾಡಿದ ನಾನು ಇದು ನನ್ನ ನಾನು ಅಂದರೆ ಯಾವಾಗಲೂ ಕೂಡ ಫಸ್ಟ್ ಪರ್ಸನ್ ಉತ್ತಮ ಪುರುಷ ಅದೇನಂದ್ರೆ ಅತ್ಯಂತ ಹತ್ರವಾಗಿರುವುದು ಯಾವಾಗಲೂ ನಾನು ಆ ಅತ್ಯಂತ ಹತ್ತಿರವಾಗಿರುವುದಕ್ಕೆ ಸಂಬಂಧವಾಗಿರುವುದಲ್ಲ ನನ್ನದು ಮೊದಲು ನಾನು ಅಂತ ಯಾವುದನ್ನು ತಿಳ್ಕೊಳ್ತೇನೆ ದೇಹವನ್ನು ದೇಹವನ್ನು ನಾನು ಅಂತ ತಿಳ್ಕೊಳ್ತೇನೆ ದೇಹಕ್ಕೆ ಸಂಬಂಧಪಟ್ಟಂತಹ ಸಂಬಂಧಿಗಳೆಲ್ಲ ಇರ್ತಾರಲ್ಲ ವಸ್ತುಗಳು ಇರುತ್ತಲ್ಲ ಪ್ರಾಪರ್ಟಿ ಇರುತ್ತಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಇರುತ್ತಲ್ಲ ಸಂಸ್ಕಾರ ಇರುತ್ತಲ್ಲ ಅದೆಲ್ಲವನ್ನು ನನ್ನದು ಅತ್ಯಂತ ನನ್ನ ಹತ್ತಿರ ಎಲ್ಲ ಇನ್ನು ಸ್ವಲ್ಪ ಹತ್ತಿರ ಅದು ನನ್ನದು ಹತ್ತಿರ ಅತ್ಯಂತ ಸ್ವಲ್ಪ ಹತ್ತಿರ ಇದೇನು ಮಾಡುತ್ತೆ ನಮಗೆ ಕನ್ಫ್ಯೂಷನ್ ಮಾಡಿಬಿಡುತ್ತೆ ಇದೇ ಮಾಡ್ತಾ ಇದೆಯೋ ಕೆಲಸ ಇದೇ ಕೆಲಸ ಮಾಡ್ತಾ ಇದೆಯೋ ಅನ್ನುವಂಥ ಭ್ರಮೆಯನ್ನು ನಮಗೆ ಹುಟ್ಟಿಸ್ತದೆ ಆ ಭ್ರಮೆ ನಮಗೆ ಗೊತ್ತೇ ಆಗೋದಿಲ್ಲ ಈ ಭ್ರಮೆ ಅಂತ ನಾವೇನು ನಾವೇನು ಮಾಡ್ತೇವೆ ಎಷ್ಟೋ ವೇಳೆ ಆ ಭ್ರಮೆಯನ್ನು ಅನುಸರಿಸ್ಕೊಂಡೇ ನಾವು ಕೆಲಸವನ್ನು ಮಾಡ್ತೇವೆ ನಮ್ಮ ಜೀವನದಲ್ಲಿ ಅನೇಕ ವೇಳೆ ಭ್ರಮೆಯನ್ನು ಅನುಸರಿಸ್ಕೊಂಡೇ ನಮ್ಮ ಕೆಲಸ ನಡೀತಾ ಹೋಗುತ್ತೇವೆ ಹಾಗೆ ಇಲ್ಲೂ ಕೂಡ ಆ ಪ್ರಕೃತಿಯ ಗುಣಗಳು ಎಷ್ಟು ಚೆನ್ನಾಗಿ ತಮ್ಮ ಕೆಲಸವನ್ನು ಮಾಡ್ತಾ ಅಂತ ಹೇಳಿದ್ರೆ ನಮಗನ್ಸುತ್ತೆ ನಾವೇ ಕೆಲಸವನ್ನು ಮಾಡ್ತಾ ಏನೋ ಎಂಬಂತೆ ಆದರೆ ನಿಜವಾಗಿಯೂ ಕೂಡ ನನಗೆ ಯಾವ ಕೆಲಸವೂ ಬೇಕಾಗಿಲ್ಲ ನಾನು ಎಲ್ಲ ಕೆಲಸದಿಂದಲೂ ಕೂಡ ನಿರ್ಲಿಪ್ತ ಆಸಕ್ತ ನಾನು ಕೂಟಸ್ಥ ಕೇವಲ ಸ್ಥಿರ ಅಂತಹ ನಾನು ಎಷ್ಟು ಕನ್ಫ್ಯೂಷನ್ ಆಗುತ್ತೆ ಅಂದರೆ ನನ್ನ ಟ್ರೈನ್ ನಿಂತ್ಕೊಂಡಿದ್ರೂ ಕೂಡ ಪಕ್ಕದ ಟ್ರೈನ್ ಹೋಗ್ತಾ ಇದ್ರೆ ನನ್ನ ಟ್ರೈನೇ ಹೋಗ್ತಾ ಇದೆಯೋ ಏನೋ ಎಂಬಂತೆ ಹಾಗೆ ಇದು ಕೂಡ ನಾನು ಸುಮ್ಮನೆ ಇದ್ರೂ ಕೂಡ ನನ್ನ ಮನಸ್ಸು ನನ್ನ ಬುದ್ಧಿ ನನ್ನ ಶರೀರ ಮತ್ತು ಈ ಮೂರು ಗುಣಗಳು ನನ್ನ ಸುತ್ತಲೂ ನನಗೆ ಸುತ್ತುವರ್ಕೊಂಡು ಕೆಲಸ ಮಾಡ್ತಾ ಇದ್ದಾಗ ಏನ್ ಅನ್ಸಿಬಿಡುತ್ತೆ ಅಂದ್ರೆ ಇದ್ದಕ್ಕಿದ್ದ ಹಾಗೆ ಅವರು ನಾನೇ ಕೆಲಸ ಮಾಡ್ತಾ ಇದ್ದೀನಿ ಅಂತ ಯಾವ ರೀತಿಯಲ್ಲಿ ತೆಪ್ಪಗೆ ಸೇತ್ ಸೇತುವೆ ಮೇಲೆ ನಿಂತುಕೊಂಡಿರುವಂತ ನಾನು ಕೆಳಗಡೆ ಜೋರ ಹರಿತಿರುವಂತಹ ನದಿ ನೋಡಿದಾಗ ಇದ್ದಕ್ಕಿದ್ದಾಗಿ ನಾನೇ ಹೋಗ್ತಾ ಇದ್ದೀನೋ ಅಂತ ನನಗೆ ಹೇಗೆ ಭ್ರಮೆ ಉಂಟಾಗುತ್ತೋ ಹಾಗೆಯೇ ಇಲ್ಲಿಯೂ ಕೂಡ ಅತ್ಯಂತ ನನಗೆ ಅತ್ಯಂತ ಹತ್ತಿರವಾಗಿರ್ತಕ್ಕಂಥ ಈ ಮನಸ್ಸು ಬುದ್ಧಿ ಈ ಚಿತ್ತ ಮತ್ತು ಈ ದೇಹಗಳು ತಮ್ಮ ತಮ್ಮ ಪ್ರಕೃತಿಯ ಅನುಸಾರವಾಗಿ ತಮ್ಮ ಕೆಲಸ ಮಾಡ್ತಾ ಇರುವಾಗ ಅದು ಅಹಂಕಾರ ನಾನೇ ಮಾಡ್ತಾ ಇರೋದು ಒಂದ ಸಲ ಹಾಗೆ ಪ್ರಿಂಟ್ ಒತ್ತಿದ ತಕ್ಷಣ ನಾನೇ ಮಾಡ್ತಾ ಇರೋದು ಪ್ರಿಂಟ್ ಒತ್ತಿದ ತಕ್ಷಣ ನೆಕ್ಸ್ಟ್ ಅಭ್ಯಾಸ ಆಗಿಬಿಡುತ್ತೆ ಮೊದಲನೇ ಟೈಮಲ್ಲಿ ಏನನ್ನ ನಾವು ಒಂದು ಜ್ಞಾನವಾಗಿ ಸ್ವೀಕರಿಸ್ತೇವ್ಯೋ ಅದನ್ನು ಚೆನ್ನಾಗಿ ನಾವು ಆಲೋಚನೆ ಮಾಡಿದೆ ಒಪ್ಕೊಂಡ್ಬಿಟ್ರೆ ನೆಕ್ಸ್ಟ್ ಟೈಮು ಅದನ್ನ ನಾವು ಗ್ರಾಂಟೆಡ್ ಆಗಿ ಸ್ವೀಕರಿಸ್ತೇವೆ ನೀವು ನೋಡಿ ಸಮಾಜದಲ್ಲಿ ಯಾವುದೇ ಒಂದು ಸಂಪ್ರದಾಯ ನೋಡಿ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ನೋಡಿ ನಾವು ಎಷ್ಟೊಂದನ್ನು ಕೂಡ ವಿಚಾರ ಮಾಡದೆ ಒಪ್ಕೊಳ್ತೇವೆ ಅಲ್ಲ ಅದು ಫಸ್ಟ್ ಟೈಮು ಯಾವಾಗೂ ಕೂಡ ಅದು ವಿಚಾರವಾಗದೆ ಬಂದಿರ್ತದ ಹಾಗೆ ವಿಚಾರವಾಗದೆ ಹಾಗೆ ಬಂದಿರುತ್ತೆ ನೆಕ್ಸ್ಟ್ ಟೈಮು ಆಲೋಚನೆ ಮಾಡೋದು ಯಾರಪ್ಪ ಯಾಕಂದ್ರೆ ಆಲೋಚ ಮನುಷ್ಯರಿಗೆ ಅತ್ಯಂತ ಕಷ್ಟವಾಗಿರೋ ಕೆಲಸ ಯಾವುದು ಮನುಷ್ಯರಿಗೆ ಅತ್ಯಂತ ಕಷ್ಟವಾಗಿರೋ ಕೆಲಸ ಯಾವುದು ನನ್ನ ಪ್ರಕಾರ ಆಲೋಚನೆ ಮಾಡೋದು ಮನುಷ್ಯ ಎಷ್ಟು ಸೋಂಬೇರಿ ಅಂದರೆ ಆಲೋಚನೆ ಮಾಡೋದಕ್ಕೆ ಹೆದಿರ್ತಾನೆ ಮತ್ತೆ ಅಷ್ಟು ಆಲಸ್ಯ ಅವನು ಇವು ಯಾರಪ್ಪ ಆಲೋಚನೆ ಮಾಡ್ತಾರೆ ಅಂತ ಅದಕ್ಕೆ ಸಿಕ್ಕಾಕೊಂಡಿರೋದು ಮನುಷ್ಯ ಸಿಕ್ಕಾಕೊಂಡಿರೋದೆ ಆಲೋಚನೆ ಮಾಡದೇ ಇರೋದ್ರಿಂದ ವಿಚಾರ ಮಾಡದೇ ಇರ್ತಕ್ಕಂಥದ್ದು ವಿವೇಕ ಮಾಡದೇ ಇರ್ತಕ್ಕಂಥದ್ದು ಹಾಗೆ ಇಲ್ಲಿ ನಮ್ಮ ವಿವೇಕಕ್ಕೆ ಒಂದು ಊಟವನ್ನ ಭಗವಂತ ನೀಡ್ತಾ ಇದ್ದಾನೆ ನಮ್ಮ ವಿವೇಕಕ್ಕೆ ಒಂದು ವಿಷಯವನ್ನ ಭಗವಂತ ನೀಡ್ತಾ ಇದ್ದಾನೆ ಎಲ್ಲಿ ಆಲೋಚನೆ ನಾವು ಮಾಡಬೇಕು ಅಂತ ಅಹಂಕಾರದಿಂದ ವಿಮೂಢವಾಗಿರ್ತಕ್ಕಂತಹ ನಾವು ನಮ್ಮ ಪ್ರತಿಯೊಂದು ಕೆಲಸ ನಡೀತಾ ಇದೆಯಲ್ಲ ಅದೆಲ್ಲ ಪ್ರಕೃತಿಯ ಕೆಲಸ ಅದೆಲ್ಲ ಪ್ರಕೃತಿಯ ಕೆಲಸ ಅದೆಲ್ಲವೂ ಪ್ರಕೃತಿಯ ಕೆಲಸ ಅಂತ ಅವನು ತಿಳ್ಕೊಳ್ತಾನೆ ಕೆಲಸ ಮಾಡುವಾಗಲ್ಲೂ ಕೂಡ ಅದು ಪ್ರಕೃತಿಯ ಕೆಲಸ ಒಂದು ರಜಸ್ಸಿಂದಾಗಿರುತ್ತೆ ನಿದ್ರೆ ಮಾಡಿರುವಾಗ ತಮಸ್ಸಿನಿಂದ ಆಗಿರುತ್ತೆ ನಾನು ಈ ರೀತಿಯಾಗಿ ಜ್ಞಾನದ ಚರ್ಚೆಯನ್ನು ಮಾಡ್ತಾ ಇರಬೇಕಾದ್ರೆ ಸತ್ವದ್ದಾಗಿರುತ್ತೆ ಹೀಗೆ ಸತ್ವರಜ್ ತಮೋ ಗುಣಗಳಲ್ಲಿ ಓಡಾಡ್ತಾ ಇರುತ್ತೆ ಯಾವುದೋ ಪ್ರಕೃತಿ ನಾನಲ್ಲ ಪ್ರಕೃತಿ ಓಡಾಡ್ತಾ ಇರುತ್ತೆ ಅದೇ ಕೆಲಸ ಮಾಡ್ತಾ ಇರೋದು ಆದ್ರೆ ಸುಮ್ಮನೆ ನಿಂತ್ಕೊಂಡಿರುವಂತಹ ನಾನು ಸುಮ್ಮನೆ ಪೂತಿರುವಂತಹ ನಾನು ಏನ್ ಮಾಡ್ತೇನೆ ನಾನೇ ಎಲ್ಲಾ ಕೆಲಸವನ್ನು ಮಾಡ್ತಾ ಇದ್ದೇನೆ ನಾನು ಅಂತ ಒಳಗಾಗ್ತೇನೆ ಅಂತ ಕೃಷ್ಣ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ ನಂತರ ಹೇಳ್ತಾನೆ ಜ್ಞಾನಿ ಹಾಗಲ್ಲ ಜ್ಞಾನಿಯ ರೀತಿ ಯಾವುದು ಅಂತ ಹೇಳಿದ್ರೆ ಮುಂದೆ ಹೇಳ್ತಾನೆ ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗೋ ಗುಣ ಗುಣೇಶು ವರ್ತಂತೆ ಇ ಮಜ್ಜತೆ ತತ್ವವಿತ್ ತತ್ವ ಅಂದ್ರೇನು ಗೊತ್ತಾ ತತ್ ಅಂದ್ರೆ ಅದು ತತ್ವ ಅಂದರೆ ಅದರತನ ತತ್ವವಿತ್ ಅಂದ್ರೆ ಅದರತನವನ್ನು ಅರಿತವನು ಅಂತ ಅದರತನವನ್ನು ಅರಿತವನು ಅಂದ್ರೇನು ಅದು ಹೇಗಿದೆಯೋ ಅದನ್ನೇ ಹಾಗೆಯೇ ಅರಿತವನು ಅಂತ ಅರ್ಥ ಕುರ್ಚಿಯನ್ನು ಕುರ್ಚಿಯಾಗಿಯೇ ಅರಿತವನು ಅಂತ ಒಂದು ಒಂದು ಕೆಲವೊಮ್ಮೆ ಭ್ರಮೆ ಉಂಟಾಗುತ್ತೆ ಈ ಅದಕ್ಕೆ ನಮ್ಮ ಸಂಸ್ಕೃತದಲ್ಲಿ ಒಂದು ನ್ಯಾಯ ಹೇಳ್ತಾರೆ ಸ್ಥಾಣು ಪುರುಷ ನ್ಯಾಯ ಸ್ಥಾನು ಪಿಶಾಚ ನ್ಯಾಯ ಅಂತ ಏಂದರೆ ಮಬ್ಬುಗತ್ಲಲ್ಲಿ ಒಂದು ನಂದಿ ಬಟ್ಲು ಮರವೋ ಅಥವಾ ಯಾವುದೋ ಒಂದು ಮರ ಇರುತ್ತೆ ಅಂತ ಇಟ್ಕೊಳ್ಳೋಣ ಯಾವುದೋ ಈ ನೀಲಗಿರಿ ಮರ ದೂರದಿಂದ ಏನೋ ಒಂದು ಮಬ್ಬುಗತ್ಲಲ್ಲಿ ನೋಡಿದ್ರೆ ಇದು ಏನಪ್ಪ ಹೀಗಿದೆಯೇ ಆ ರೆಂಬೆ ಕೊಂಬೆಗಳಲ್ಲ ಏನೋ ಕೈ ಹೀಗಿದ್ದಂಗೆ ಏನು ಪಿಶಾಚಿಯ ಅದು ಮನುಷ್ಯನ ಒಂದು ಭ್ರಮೆ ಈ ಭ್ರಮೆ ಉಂಟಾಗುತ್ತಲ್ಲ ಈ ಭ್ರಮೆ ಅದು ಅದನ್ನ ನಾವು ಒಪ್ಪಿಬಿಟ್ರೆ ಸಂದೇಹವಿಲ್ಲದೆ ಅಯ್ಯೋ ಪಿಶಾಚಿ ಅಂತ ಹೆದರ್ಕೊಂಡ್ಬಿಟ್ರೆ ಅತತ್ವವಿತು ಅದು ಯಾವ ರೀತಿಯಲ್ಲಿ ಇದೆಯೋ ಆ ರೀತಿಯಲ್ಲಿ ನಾವು ತಿಳ್ಕೊಂಡಿಲ್ಲ ಅಂತ ಆ ನೀಲಗಿರಿ ಮರವನ್ನ ನೀಲಗಿರಿ ಮರವೇ ಅಂತ ನಾವು ತಿಳ್ಕೊಂಡ್ಬಿಟ್ರೆ ಆವಾಗ ನಾವ್ಯಾರೋ ತತ್ವವಿತು ಅದನ್ನು ಅದಿದ್ದಂತೆಯೇ ತಿಳಿದುಕೊಂಡವರು ನಾವು ಅಂತ ಅರ್ಥ ಹಾಗೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಯಾರು ಅದನ್ನು ಅದಿದ್ದಂತೆಯೇ ತಿಳಿದುಕೊಳ್ಳುತ್ತಾರೆಯೋ ಪ್ರಕೃತಿ ಜಗತ್ತು ಜೀವ ಪರಮಾತ್ಮ ಇವುಗಳ ಸ್ವರೂಪವನ್ನು ಅವುಗಳು ಹೇಗಿದೆಯೋ ಅದೇ ರೀತಿಯಲ್ಲಿ ತಿಳಿದುಕೊಳ್ಳುತ್ತಾರೆಯೋ ಅವರೇ ತತ್ವವಿತ್ತು ಅಂತಹ ತತ್ವವಿತು ಹೇ ಮಹಾಬಾಹೋ ಹೇ ಪರಾಕ್ರಮ ಶಾಲಿಯೇ ಅಂತ ಒಂದು ಉಪಾಧಿಯನ್ನು ಕೊಟ್ಟ ಯಾರಿಗೆ ಅರ್ಜುನನಿಗೆ ಯಾಕೆ ಅಂದ್ರೆ ಪುನಃ ಹೇಳ್ತಾ ಇದ್ದಾನೆ ಇದನ್ನು ತಿಳ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಮಗು ಇದಕ್ಕೆ ಆಧ್ಯಾತ್ಮಿಕ ಜೀವನದಲ್ಲಿ ಯುದ್ಧ ಮಾಡಬೇಕು ಪರಾಕ್ರಮ ಇರಬೇಕು ಯಾಕೆ ಎಷ್ಟು ಕನ್ಫ್ಯೂಸಿಂಗು ಎಷ್ಟು ನಮ್ಮನ್ನ ಅಸ್ಥಿರವನ್ನಾಗಿ ಮಾಡುತ್ತೆ ಭಯ ವಿಚಲಿತವನ್ನಾಗಿ ಮಾಡುತ್ತೆ ಅಂತ ಹೇಳಿದ್ರೆ ಎಷ್ಟೋ ಜನ ಅಧ್ಯಾತ್ಮ ಜೀವನದಲ್ಲೂ ಮಧ್ಯದಲ್ಲೇ ಬಿಟ್ಟು ಓಡ್ ಹೋಗ್ಬಿಡ್ಬೇಕು ವಾಪಸ್ ಅಷ್ಟು ವಿಚಲತೆಯನ್ನ ಭಯವನ್ನು ಉತ್ಪತ್ತಿ ಮಾಡುತ್ತೆ ಆದ್ರಿಂದ ಭಯರಹಿತವಾಗಿ ಈ ಮಾರ್ಗದಲ್ಲಿ ಹೋಗಬೇಕಾದ್ರೆ ಹೇ ಮಹಾಬಾಹು ನೀನು ಪರಾಕ್ರಮಶಾಲಿ ನೀನು ಭಯವನ್ನು ತೊರೆಯಬೇಕು ಅಂತ ಇಲ್ಲಿ ಭಗವಂತ ಸೂಚ್ಯವಾಗಿ ಹೇಳ್ತಾ ಇದ್ದಾನೆ ಯಾಕೆ ಆ ತತ್ವವಿತ್ತು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾನೆ ಯಾವ ರೀತಿಯಲ್ಲಿ ಆಲೋಚನೆ ಮಾಡ್ತಾನೆ ಅಂದರೆ ಅವನಿಗೆ ಗುಣ ಹಾಗೂ ಗುಣಗಳ ಕರ್ಮ ಅವೆರಡರ ವಿಭಾಗ ಗೊತ್ತಾಗಿರುತ್ತದೆ ಅಂತ ಹೇಳಿದ್ರೆ ಅವನೇ ಮುಂದೆ ಹೇಳಿದಾನೆ ಗುಣತ್ರಯ ವಿಭಾಗ ಯೋಗ ಅನ್ನುವಂತಹ ಅಧ್ಯಾಯದಲ್ಲಿ ಆತನೇ ಹೇಳ್ತಾನೆ ಸತ್ವ ಅಂತಕ್ಕಂಥದ್ದು ಯಾವ ಕರ್ಮವನ್ನು ಮಾಡುತ್ತದೆ ಸತ್ವ ಅನ್ನೋದು ಯಾವಲ್ಲೂ ಕೂಡ ಜ್ಞಾನವನ್ನು ಉತ್ಪತ್ತಿ ಮಾಡುತ್ತೆ ಆನಂದವನ್ನು ಉತ್ಪತ್ತಿ ಮಾಡುತ್ತೆ ನಮ್ಮ ಆನಂದಕ್ಕೆ ಸತ್ವವೇ ಕಾರಣ ಜ್ಞಾನವನ್ನು ಉತ್ಪತ್ತಿ ಮಾಡುತ್ತೆ ನಮ್ಗೆ ಯಾವ್ದಾದ್ರೂ ಒಂದು ವಿಷಯದ ಜ್ಞಾನ ಜ್ಞಾನ ಆಗಬೇಕಾದ್ರೆ ನಮ್ಮಲ್ಲಿ ಸತ್ವದ ವೃದ್ಧಿ ಆಗಬೇಕು ಹಾಗೆಯೇ ಆ ಸತ್ವ ಅನ್ನೋದು ನಮ್ಮ ಶರೀರಕ್ಕೆ ಒಂದು ಲಾಘವನ್ನು ಕೊಡುತ್ತೆ ಲಾಘವ ಅಂದರೆ ಲೈಟ್ನೆಸ್ ನಮ್ಮ ಇಡೀ ಶರೀರ ಲೈಟ್ ಆಗುತ್ತೆ ನೋಡಿ ಯೋಗಿಯ ಶರೀರ ತುಂಬ ಲೈಟ್ ವೈಟೆಡ್ ಅಂದರೆ ಆರೋಗಲ್ಲ ಅವನು ಲೈಟ್ ವೈಟೆಡ್ ಅಂದರೆ ಅವನಿಗೆ ಗೊತ್ತಾಗುತ್ತೆ ತಮೋ ಗುಣದ ಶರೀರ ಆ ರೀತಿಯಲ್ಲ ಅವನಿಗೆ ಅಯ್ಯೋ ಭಾರ ಅವನೇ ಭಾರ ಭೂಮಿಗೂ ಭಾರ ಭೂಮಿಯೂ ಹದಗಾಡಬೇಕು ಆ ರೀತಿಯಲ್ಲಿ ಭಾರ ತಮೋ ಗುಣದ ಒಂದು ಸ್ಥಿತಿ ಆ ರೀತಿ ಅದು ಭಾರವನ್ನು ಉಂಟು ಮಾಡುತ್ತೆ ನಿದ್ರೆಯನ್ನು ಉಂಟು ಮಾಡುತ್ತೆ ಆಲಸ್ಯವನ್ನು ಉಂಟು ಮಾಡುತ್ತೆ ಅಜ್ಞಾನವನ್ನು ಉಂಟು ಮಾಡುತ್ತೆ ಅಂದ್ರೆ ಏನು ಗೊತ್ತಾಗಲ್ಲ ಅವನಿಗೆ ಕಂಪ್ಲೀಟ್ ಹೀಗೆ ಇದು ಈ ತಮಸ್ಸಿನ ಗುಣ ಯಾವಾಗಲೂ ನಿದ್ರೆ ಮಾಡಬೇಕು ಅಂತ ಅನ್ಸುತ್ತೆ ಆಹಾ ಎಷ್ಟು ನಿದ್ರೆಯಲ್ಲಿರುವಂತಹ ಸುಖ ಈ ಮೂರ್ಖರಿಗೆ ಗೊತ್ತೇ ಇಲ್ವಲ್ಲ ಅಂತ ಆತ ಬೈತಾನಂತೆ ಯಾರಿಗೆ ಸತ್ವಗುಣ ಶಾಲೆಗಳಿಗೆ ಹಾಗೆ ರಜಸ್ಸಿನವರು ಆ ರೀತಿಯಲ್ಲ ಅತ್ಯಂತ ಚಟುವಟಿಕೆ ಯಾವಾಗಲೂ ಕೂಡ ಏನಾದರೂ ಆಲೋಚನೆ ಮಾಡ್ತಾ ಇರಬೇಕು ಇದು ಮುಗೀತಾ ಇನ್ ನೆಕ್ಸ್ಟ್ ಸೆಕೆಂಡ್ ಏನು ಮಾಡೋದು ಅಂತ ಆಲೋಚನೆ ಮಾಡ್ತಾ ಸುಮ್ಮನೆ ಇರೋಕ್ಕಾಗಲ್ಲ ಅವನು ಸುಮ್ಮನೆ ಇರೋಕ್ಕಂತೂ ಆಗಲ್ಲ ಅವ್ನು ಸುಮ್ಮನೆ ಇಡ್ಸಕ್ಕಾಗಲ್ಲ ಹಾಗೆ ಯಾವಾಗ ಪ್ಲಾನಿಂಗ್ ಮಾಡ್ತಾ ಇರ್ತಾನೆ ಎಕ್ಸಿಕ್ಯೂಟ್ ಮಾಡ್ತಾ ಇರ್ತಾನೆ ಆ ಬಿಲ್ಡಿಂಗ್ ಕಟ್ಟೋದಂತೆ ಅದನ್ನು ಕೆಡುವುದಂತೆ ಬಿಲ್ಡಿಂಗ್ ಕಟ್ಟುವುದಂತೆ ಕೆಡುವುದಂತೆ ಏನು ಕೆಲಸ ಇಲ್ಲ ಬಿಲ್ಡಿಂಗ್ ಕಟ್ಟೋದು ಕೆಡುವುದು ಇದೇ ಕೆಲಸ ಅಷ್ಟು ರೆಸ್ಟ್ಲೆಸ್ನೆಸ್ ಕ್ವಿಕ್ನೆಸ್ ಇರುತ್ತೆ ಕ್ವಿಕ್ನೆಸ್ಸು ಕ್ವಿಕ್ನೆಸ್ಸು ಹಾಗೆ ತೋರಿಕೆ ತೋರಿಸಿಕೊಳ್ಳುವಂತಹ ಒಂದು ಹಂಬಲ ತೋರಿಸ್ಕೊಳ್ಬೇಕು ನಾನು ಎಲ್ಲರತ್ರ ಭೇಷ್ ಅಂತ ಅನಿಸ್ಕೋಬೇಕು ಎಲ್ಲರೂ ಒಂದು ನೂರಾರು ಜನ ನನಗೆ ಬೇಷ್ ಅಂತ ಹೇಳ್ತಾ ಆ ನೋಡಿದ್ರ ನನ್ನ ವರ್ತ್ ನೋಡಿ ಅವರಿಗೆಲ್ಲ ಗೊತ್ತಾಗಿದೆ ಅಂತ ಇವನಿಗೆ ಗೊತ್ತಿಲ್ಲ ಅವ್ರ ವರ್ತ್ ಅವ್ರ ಬೇಷ್ ಪೇಷ್ ಅಂದ್ರೆ ಅವ್ರಿಗೆ ಗೊತ್ತಾಗಿದೆ ಅಂತೆ ಹೀಗೆ ಇದೆಲ್ಲವೂ ಕೂಡ ರಜೋಗುಣದ ಮನಸ್ಸಿನ ಸ್ವಭಾವ ರಜೋಗುಣ ವ್ಯಕ್ತಿಯ ಸ್ವಭಾವ ಈ ಗುಣ ಅಂತಕ್ಕಂಥದ್ದು ಯಾವುದೇ ವ್ಯಕ್ತಿಯಲ್ಲಿ ಸಂಪೂರ್ಣವಾಗಿ ಒಂದೇ ಗುಣ ಇರ್ಲಿಕ್ಕೆ ಸಾಧ್ಯವಿಲ್ಲ ಇದು ಎರಡನೇ ಪಾಯಿಂಟ್ ಯಾರೇ ಹಂಡ್ರೆಡ್ ಪರ್ಸೆಂಟ್ ಸತ್ತುಗುಣ ಆಗ ಸಾಧ್ಯ ಇಲ್ಲ 100% ಪರ್ಸೆಂಟ್ ಸತ್ವಗುಣ ಆದರೆ ಹುಚ್ಚಾಗ್ಬಿಡ್ತಾ ನಾವು ಯಾಕೆ ಅಂದರೆ ನಿದ್ರೆ ಇರೋದಿಲ್ಲ ಶರೀರಕ್ಕೆ ಬೇಕಾದಂತಹ ರೆಸ್ಟ್ ಮನಸ್ಸಿಗೆ ಬೇಕಾದಂತಹ ರೆಸ್ಟ್ ಸಿಗೋದೇ ನಿದ್ರೆಯಿಂದ ನಿದ್ರೆ ತಮಸ್ಸಿನ ಗುಣ ಭಾರ ಒಂದು ಗಂಟೆ ಆದರೂ ಅವ್ರೆ ಮಾಡಲೇಬೇಕು ಹಾಗೆ ಇಲ್ಲಿ ನಾವು ಆ ಮನುಷ್ಯನನ್ನ ಸಾತ್ವಿಕ ರಾಜಸ ತಾಮಸ ಅಂತ ವಿಭಾಗ ಮಾಡೋದು ಯಾವ ರೀತಿಯಲ್ಲಿ ಯಾವ ಆಧಾರದ ಮೇಲೆ ಅಂತ ಹೇಳಿದ್ರೆ ಪ್ರಾಧಾನ್ಯದ ಆಧಾರದ ಮೇಲೆ ಪ್ರಾಧಾನ್ಯ ಅಂದರೆ ಮೆಜಾರಿಟಿ ಅವನಲ್ಲಿ ಯಾವ ಗುಣ ಹೆಚ್ಚಾಗಿ ಕಾಣಿಸ್ತಾ ಆಗ ಅವನು ಆ ಗುಣಶಾಲಿ ಅಂತ ಅರ್ಥ ಸತ್ವಗುಣವೇ ಒಂದು ಜೀವನದಲ್ಲಿ ಹೆಚ್ಚು ಕಾಣಿಸ್ತಾ ಇದ್ರೆ ಸತ್ವಗುಣಶಾಲಿ ರಜೋಗುಣವೇ ಹೆಚ್ಚು ಕಾಣಿಸ್ತಾ ಇದ್ರೆ ರಜಸ್ವಿ ತಮೋಗುಣವೇ ಹೆಚ್ಚು ಕಾಣಿಸ್ತಾ ಇದ್ರೆ ತಮೋಗುಣಿ ಹೀಗೆ ವಿಭಾಗವನ್ನು ಮಾಡಬೇಕಾಗತ್ತೆ ಇದೆಲ್ಲ ನಮ್ಮ ಸೌಕರ್ಯಕ್ಕೋಸ್ಕರ ಸಮಾಜದ ಒಂದು ಸೌಕರ್ಯಕ್ಕೋಸ್ಕರ ಹೀಗೆ ಆ ಗುಣ ಮತ್ತು ಕರ್ಮದ ಆ ಗುಣದ ಕರ್ಮ ಅದರ ವಿಭಾಗವನ್ನು ಅತ್ಯಂತ ಚೆನ್ನಾಗಿ ಆ ತತ್ವವಿತ್ ಆದವನು ತಿಳ್ಕೊಂಡಿರ್ತಾನಂತೆ ಎಲ್ಲ ಅವನಿಗೆ ಸಂಶಯವೇ ಇರೋದಿಲ್ಲ ನೀವು ಪ್ರಶ್ನೆ ಕೇಳಿದ್ರೆ ಆತ ಅತ್ಯಂತ ನಿರ್ದುಷ್ಟವಾಗಿ ಹೇಳ್ತಾನೆ ಹೊರತು ಇದೋ ಅಲ್ವೋ ಅನ್ನೋ ರೀತಿಯಲ್ಲಿ ಹೇಳೋದಿಲ್ಲ ಇದು ಅನ್ಸುತ್ತೆ ಅಂದ್ರೆ ಹೋಯ್ತು ಅಂತ ಅವನ ಅಜ್ಞಾನಿ ಅಂತಲೇ ಅರ್ಥ ಅದು ಅನ್ಸೋದು ಅಂತ ಇಲ್ವೇ ಇಲ್ಲ ಯಾವತ್ತೂ ಜ್ಞಾನದಲ್ಲಿ ಅನ್ಸುವುದು ಅಂತಿಲ್ಲ ಅದನ್ನ ಅತ್ಯಂತ ಸ್ಪಷ್ಟವಾಗಿ ಹೇಳಿಬಿಡ್ತಾನ ಆತ ಇದು ಜ್ಞಾನದ ಅತ್ಯಂತ ಸ್ಪಷ್ಟವಾದ ಜ್ಞಾನದ ಲಕ್ಷಣ ನಂತರ ಅವನು ತನ್ನ ಸುತ್ತಮುತ್ತಲು ನಡತಾ ನಡೀತಾ ಇರ್ತಕ್ಕಂತಹ ಈ ಕರ್ಮವನ್ನ ಕುರಿತು ಎಷ್ಟು ಚೆನ್ನಾಗಿ ತಿಳ್ಕೊಂಡಿರ್ತಾನೆ ಅಂದರೆ ಆತ ಹೇಳ್ತಾನೆ ಗುಣ ಗುಣೇಶು ವರ್ತಂತೆ ಇತಿ ಮತ್ವ ನಾನು ಗುಣಹ ಅಂದರೆ ಇಂದ್ರಿಯ ವಿಷಯಗಳು ಗುಣೇಶು ಅಂದರೆ ಜ್ಞಾನೇಂದ್ರಿಗಳು ಕಣ್ಣು ರೂಪವನ್ನು ನೋಡ್ತಾ ಇದೆ ಕಿವಿ ಶಬ್ದವನ್ನು ಕೇಳ್ತಾ ಇದೆ ನಾಲಿಗೆ ಅಂತಕ್ಕಂಥದ್ದು ರುಚಿಯನ್ನು ನೋಡ್ತಾ ಇದೆ ತ್ವಕ್ಕಂತಕ್ಕಂಥದ್ದು ಸ್ಪರ್ಶವನ್ನು ಅದು ನೋಡ್ತಾ ಇದೆ ಮೂಗು ಅಂತಕ್ಕಂಥದ್ದು ಸುಭಾಸನೆ ದುರ್ಬಾಸನೆಗಳನ್ನು ನೋಡ್ತಾ ಇದೆ ಹೀಗಾಗಿ ಅವು ಯಾವೂ ಕೂಡ ಅವವ ಕೆಲಸಗಳೇ ಹೊರತು ನನ್ನ ಕೆಲಸ ಅಲ್ಲ ಈ ರೀತಿಯಾದಂಥ ಸ್ಪಷ್ಟ ಅನುಭವಾತ್ಮಕವಾದಂತಹ ಜ್ಞಾನ ಇರುತ್ತೆ ಪುಸ್ತಕದ ಜ್ಞಾನ ಅಲ್ಲ ಪುಸ್ತಕದ ಜ್ಞಾನ ನಮಗೂ ಬಂತಲ್ಲ ಈಗ ನಮ್ಗೆ ಬಂತಲ್ಲ ಈಗ ನಾ ಹೇಳಿದ್ಮೇಲೆ ಬಂತಲ್ಲ ಈಗ ಮನೆಗೆ ಹೋಗಿ ನಾವು ಹೇಳ್ಬೋದು ಈಗ ಈಗ ನಾನು ಈ ಸಿಹಿ ತಿಂಡಿಯನ್ನು ತಿಂತಾ ಇದ್ರೆ ನಾನಲ್ಲ ಈ ಸಿಹಿ ತಿಂಡಿ ಅನ್ನೋದು ಗುಣ ನಾಲಿಗೆ ಅಂತಕ್ಕಂಥದ್ದು ಗುಣಿ ಆದ್ದರಿಂದ ಗುಣವು ಗುಣಿಯಲ್ಲಿ ಇದೆ ಇದನ್ನು ಶ್ರೀರಾಮಕೃಷ್ಣರು ಅತ್ಯಂತ ಕಟುವಾಗಿ ಬೈದಿದ್ದಾರೆ ಆ ಕಟು ಶಬ್ದವನ್ನು ಇಲ್ಲಿ ನಾನು ಸಭ್ಯ ಸಮಾಜದಲ್ಲಿ ಬಳಸಲಿಕ್ಕೆ ಇಷ್ಟಪಡೋದಿಲ್ಲ ನೀವೇ ಓದ್ಕೊಳ್ಳಿ ಏನೇ ಇರಲಿ ಇದು ಅನುಭವದಲ್ಲಿ ಪರ್ಯವಸಾನವಾಗಬೇಕು ಅಂತ ಶ್ರೀಕೃಷ್ಣನ ಇಂಗಿತ ಹಾಗೆ ಅನುಭವದಲ್ಲಿ ಆತ ಅದನ್ನು ಅರ್ಥಕೊಂಡಾದ್ರೆ ಅದಕ್ಕೆ ಪ್ರೂಫ್ ಏನು ಅವನಿಗೆ ಅನುಭವ ಆಗಿದೆಯೋ ಇಲ್ವೋ ಅನ್ನೋದಕ್ಕೆ ಅಂದ್ರೆ ನ ಸಜ್ಜದೆ ನ ಸಜ್ಜದೆ ಯಾವುದಕ್ಕೂ ಅಂಟುಕೊಡೋದಿಲ್ಲ ಅಂದ್ರೆ ನೀನ್ ತಟ್ಟೆ ಮುಂದೆಯಿಂದ ಅತ್ಯಂತ ಹಸುವಾಗಿದ್ದಾಗ ಸಿಹಿ ತಿಂಡಿಯನ್ನು ಇಟ್ಟು ವಾಪಸ್ ತೆಗೆದರೂ ಕೂಡ ಅವನಿಗೆ ಅಂತ ಕೋಪ ಬರಲ್ಲ ಯಾಕೆಂದ್ರೆ ಅವನು ಅಂಟ್ಕೊಂಡಿರಲ್ಲ ಅದಕ್ಕೆ ಇಂದಲೇ ಬೇಕು ಅಂತ ಅವನಿಗೇನು ಗುಣ ಗುಣೀಶು ವರ್ತಂತೆ ತಿದ್ದಲೇಬೇಕು ಅಂತಿಲ್ಲ ವರ್ತಂತೆ ಅಂತಾಗಬೇಕಾದ್ರೆ ಅನುಭವ ಬಂದಿರಬೇಕಾದ್ರೆ ಹಾಗೆ ಕೂಡ ಒಳ್ಳೆ ಮ್ಯೂಸಿಕ್ ಹಾಕಿರುವಾಗ ಇನ್ನೊಬ್ಬ ಹೋಗಿ ಬಂದ್ ಮಾಡ್ಬಿಟ್ರೆ ಥಟ್ ಅಂತ ಅವನಿಗೆ ಬಯೋದಿಲ್ಲ ಯಾಕೆಂದ್ರೆ ಅದಲ್ಲೂ ಕೂಡ ಅವನಿಗೆ ಅಟ್ಯಾಚ್ಮೆಂಟ್ ಅನ್ನೋದೇ ಇಲ್ಲ ಆ ಒಂದು ಅಂಟಿಕೊಳ್ಳುವಿಕೆ ಅನ್ನೋದು ಇರೋದಿಲ್ಲ ಎಲ್ದ್ರಿಂದ ಮುಕ್ತನಾಗ್ತಾನೆ ಎಷ್ಟು ಆ ಫ್ರೀಡಮ್ ಅಂತಕ್ಕಂಥದ್ದು ಅವನ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲಿ ಇರ್ತದೆ ಈ ಫ್ರೀಡಮ್ ನಿಜವಾಗ್ಲು ನಮಗೆ ಬೇಕಾಗಿರ್ತಕ್ಕಂಥ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಫ್ರೀಡಮ್ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಆ ಫ್ರೀಡಮ್ ಅಂತ ಇದ್ರೆ ಈಗಿನ ಫ್ರೀಡಮ್ ಫ್ರೀಡಮ್ ಅಲ್ಲ ಈಗಿನ ಹೇಳ್ತಾರೆ ಫ್ರೀಡಮ್ ಅಂದರೆ ನಾನು ಏನು ಬೇಕಾದ್ರೂ ಮಾಡ್ತೇನೆ ನಾನು ಏನು ಬೇಕಾದ್ರೂ ಮಾತಾಡ್ತೇನೆ ಯಾಕೆಂದ್ರೆ ಕಾನ್ಸ್ಟಿಟ್ಯೂಷನ್ ಒಂದಿಷ್ಟು ಫ್ರೀಡಮ್ ಕೊಟ್ಟಿದೆಯಲ್ಲ ಫ್ರೀಡಮ್ ಟು ಟಾಕ್ ಅಂತ ನಾನ್ಸೆನ್ಸ್ ಆಮೇಲೆ ಫ್ರೀಡಮ್ ಟು ಆ್ಯಕ್ಟ್ ನಾನ್ಸೆನ್ಸ್ ಇದೆಲ್ಲ ಕಾನ್ಸ್ಟಿಟ್ಯೂಷನ್ ಕೊಟ್ಟಿರೋದು ಆದರೆ ನಿಮ್ಮ ಸ್ವಭಾವದಲ್ಲೇ ಆ ಫ್ರೀಡಮ್ ಇದೆ ನಿಮ್ಗೆ ಯಾರು ಆ ಫ್ರೀಡಮ್ ಕೊಡಬೇಕಾಗಿಲ್ಲ ಆದರೆ ಆ ಅದ್ಭುತವಾದಂತಹ ಸ್ವಾತಂತ್ರ್ಯವನ್ನು ನೀವು ಅನುಭವಿಸ್ಬೇಕಾದ್ರೆ ನಿಜವಾಗಿಯೂ ಅನುಭವಿಸ್ಬೇಕಾದ್ರೆ ಈ ಕರ್ಮದ ಮುಖ ಮುಖಾಂತರವೇ ಹೋಗಬೇಕು ಬೇರೆ ದಾರಿಯೇ ಇಲ್ಲ ಕರ್ಮವನ್ನು ಅತ್ಯಂತ ಕುಶಲತೆಯಿಂದ ಆಸಕ್ತಿಯಿಂದ ಆಸಕ್ತಿಯಿಂದ ಗುಣ ಹೇಗೆ ಗುಣದಲ್ಲಿ ಆಟ ಆಡ್ತಾ ಇದೆಯೋ ಅದರ ನಿಜವಾದ ಜ್ಞಾನವನ್ನು ಅರಿತುಕೊಂಡ ಮೇಲೆ ಆಟೋಮೆಟಿಕ್ಕಾಗಿ ನಾನು ಮಾಡ್ತಾ ಇಲ್ಲ ಎಲ್ಲವೂ ಗುಣಮೇ ಮಾಡ್ತಾ ಇರುವುದು ಅನ್ನುವಂತಹ ಅನುಭವ ಪೂರ್ವಕವಾದಂತಹ ಜ್ಞಾನ ಅವನಲ್ಲಿ ಉದಿಸ್ತದೆ ಹಾಗೆ ಉದಿಸ್ತಾಗ ಸಂಸಾರದ ತಾಪತ್ರ ಎಷ್ಟೇ ಇರಲಿ ಅವನು ಫ್ರೀಡಂ ಅತ್ಯಂತ ಫ್ರೀ ವ್ಯಕ್ತಿ ನೋಡಿ ಈ ಶಿವನನ್ನು ನೋಡಿಯಪ್ಪ ಬೆಸ್ಟ್ ಎಕ್ಸಾಂಪಲ್ ಪಕ್ಕದಲ್ಲಿ ತೊಡೆ ಮೇಲೆ ಪಾರ್ವತಿ ಈಚೆ ಕಡೆ ತೊಡೆ ಮೇಲೆ ಗಣಪತಿ ತುಂಟಾಟ ಮಾಡ್ತಾ ಕಾರ್ತಿಕೆ ತಲೆಯಲ್ಲಿ ಸವತಿ ಗಂಗೆ ಅದರ ಮಧ್ಯ ಮಧ್ಯದಲ್ಲಿ ಅಲ್ಲಿ ಗಣಪತಿಯ ವಾಹನವಾದಂತಹ ಇಲಿಗೂ ಕಾರ್ತಿಕೆಯ ನವಿಲಿಗೂ ಕಚ್ಚಾಟ ಮಧ್ಯದಲ್ಲಿ ಇದ್ರದ ಕೊಂಕಾಟ ಶಿವನ ಹಾವಿನ ಕೊಂಕಾಟ ಇದರ ಮಧ್ಯೆ ಕೂಡ ಆದ ಆ ಫ್ರೀಡಮ್ನ ಮಜವನ್ನು ಎಷ್ಟು ಅನುಭವಿಸ್ತಾ ಇದ್ದಾನೆ ಅಂದರೆ ಅವನ ಮುಖವನ್ನು ನೋಡಿದ್ರೆ ಆಹಾ ಅಂತ ಇವನು ಫ್ಯಾಮಿಲಿನೋ ಅಥವಾ ನಮ್ಮ ಫ್ಯಾಮಿಲಿನೋ ಅಂತ ನಮ್ಗೆ ಡೌಟ್ ಆಗ್ಬಿಡುತ್ತೆ ಅದು ಒಬ್ಬ ನಿಜವಾದ ಜ್ಞಾನೀಯ ನಿಜವಾದ ಕರ್ಮಿಯ ಕರ್ಮಯೋಗಿಯ ಒಂದು ನಿಜವಾದ ಸ್ವಾತಂತ್ರ್ಯದ ಅನುಭೂತಿಯ ಹೀಗೆ ಅನುಭೂತಿ ಬಂದಾಗ ಯಾವ ಸಂಸಾರ ಯಾವ ಸಮಾಜ ಯಾವ ಯುದ್ಧ ಏನೇ ಆಗಲಿ ನಮಗೆ ಯಾವುದೇ ಒಂದು ರೀತಿಯ ಮಾನಸಿಕ ಉದ್ವೇಗವನ್ನು ನೀಡಲಿಕ್ಕೆ ಸಾಧ್ಯವೇ ಆಗುತ್ತೆ ಯಾಕೆ ಅಂದರೆ UNLESS, and unless, unless and UNTIL WE PERMIT THEM, NOBODY CAN TAKE AWAY OUR FREEDOM. ಅವರ್ ಫ್ರೀಡಮ್ ನಿಯಮ ನಾವು ನಮ್ಮ ಸ್ವಇಚ್ಛೆಯಿಂದ ನಮ್ಮ ಸ್ವಾತಂತ್ರ್ಯವನ್ನ ಅವ್ಕೆ ಕೊಡದೆ ಹೋದರೆ ಯಾರೂ ಕೂಡ ನಮ್ಮಲ್ಲಿರ್ತಕ್ಕಂಥ ಸ್ವಾತಂತ್ರ್ಯವನ್ನ ಕಿತ್ತುಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ ಪರಮಾತ್ಮನಿಗೂ ಆದ್ರೆ ಇದಕ್ಕೊಂದು ಮೆಥಡ್ ಇರುತ್ತೆ ಒಂದು ಮೆಥೆಡ್ ಆ ಮೆಥಡ್ ಅನ್ನ ಇಲ್ಲಿ ಕೃಷ್ಣ ಈ ಕರ್ಮಯೋಗದಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ಸುಂದರವಾಗಿ ಹೇಳಿದ್ದಾನೆ ಇನ್ನು ಆತ ಹೇಳ್ತಾ ಹೇಗೆ ಅಜ್ಞಾನಿಗಳು ಇದೇ ರೀತಿಯಲ್ಲಿ ಜ್ಞಾನಿಗಳು ಯಾವ ರೀತಿಯಲ್ಲಿ ಆಚರಿಸಿದ್ರು ಅಜ್ಞಾನಿಗಳು ಯಾವ ರೀತಿಯಲ್ಲಿ ಆಚರಿಸ್ತಾರೆ ಅನ್ನೋದನ್ನು ಅತ್ಯಂತ ವಿಷದವಾಗಿಯೇ ವಿವರಿಸಿದ್ದಾನೆ ಅದೇನು ಅನ್ನೋದನ್ನ ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಪೂರ್ಣಮದಃ ಪೂರ್ಣಮಿ ಪೂರ್ಣಾತ್ ಪೂರ್ಣ ಮುದಚ್ಯೆೇತೇ ಪೂರ್ಣಸ್ಯ ಪೂರ್ಣಮದಯ ಪೂರ್ಣಮೇವಶಿಷ್ಯತೆ ಓಂ ಶಾಂತಿಶಾಂತ ಹರಿ ತತ್ಸ್ರೀಕೃಷ್ಣರ್ಪಣಮಸ್ತೂ